ಧರ್ಮ ಸರ್ವರ್ಮ ಸ್ವೂ ಅವ Mm-mm. तैयारी इंत दिवस युद्ध अंतरूम तीर्मान तीर्माना युद्ध के श्रेष्ठव भूमियन आसकुदे साकुवकाशु ಮತ್ತೆ ಯುದ್ಧದಲ್ಲಿ ಮಡಿಯುವುದೇ ಒಂದು ಕ್ಷತ್ರಿಯರಿಗೆ ಅತ್ಯಂತ ಉತ್ತಮವಾದಂತಹ ಧರ್ಮ ಅದರಲ್ಲೂ ಪುಣ್ಯ ಕ್ಷೇತ್ರದಲ್ಲಿ ಆ ಧರ್ಮ ಕಾರ್ಯವನ್ನು ಮಾಡಿದಾಗ ಅದು ಇನ್ನೂ ಕೂಡ ಅನಂತ ಫಲವನ್ನು ನೀಡಲಿ ಅನ್ನುವಂತಹ ಉದ್ದೇಶದಿಂದ ಅವರು कुरक्षेत्र अवंत प्रदेश हरसिक्षेत्र के समत पंचक इन अदू मु इतना तुम्हें धार्मिक धर्म के संबंध अनेक इतिहाहस मदल ना नोड़ों जमदिया मग आद परशुर ते कारण कार्तवीार्जुन सहायक के बंद डी क्षत्रिय समूह अदन नेपाइट भूमंडल क्षत्रियर इदे मतने वहां व्रतव प्रतिज्ञाता आता तन परश तक इडी भूमियन संचरता इपत् बारी क्षत्रिय संहार न ತನ್ನ ಪಿತೃಗಳಿಗೆ ತೃಪ್ತಿಯಾಗಲಿ ಅಂತ ಹೇಳಿ ತನ್ನ ಆ ರಕ್ತ ಸಿಂಚಿತವಾದಂತಹ ಕೊಡ್ಲಿಯನ್ನು ಈ ಸಮಂತ ಪಂಚಕದಲ್ಲಿ ತೊಳೆದನಂತೆ ಅದಾಗಿ ಅಲ್ಲಿ ರಕ್ತದಾತದಿಂದ ಮಾಡಿದಂತಹ ಸರೋವರಗಳು ಕಾಣಿಸಿದವು ಆಗಿನಿಂದ ಅಂತ ಅದೊಂದು ಇತಿಹಾಸ ಅದು ಪರಶುರಾಮನ ಕಾಲಕ್ಕೆ ಆಯಿತು नर अदाद नमेे बरतंू महाभारत समांगल अथवा कुेे अवंत हूं बंत ऋषि वे महाभारत बहु समस्त भूमिया परचयन को कई वैश, वैशंप एन हेतार तीर्थक्षेत्र वर्णस्तर महिमे अंत हेतार महाभारत बरतक कथे इष्ट अंत वब्ब राजल्य पर्व नमेंद ಶಲ್ಯ ಪರ್ವದ ಐವತ್ತ್ ಅಧ್ಯಾಯ ಮಹಾಭಾರತದಲ್ಲಿ ಕುರುವಿನ ಕತೆ ಹಾಗೂ ಈ ಕುರುಕ್ಷೇತ್ರದ ಮಹಿಮೆ ಬಗ್ಗೆ ಉಲ್ಲೇಖವಿದೆ ಅಲ್ಲಿ ಬರ್ತಕ್ಕಂತಹ ಕತೆ ಕುರುವಿಗೆ ಒಮ್ಮೆ ತಾನು ಅತಿ ಪುಣ್ಯ ಕಾರ್ಯವನ್ನು ಮಾಡಬೇಕು ಈ ಸಮಸ್ತ ಭೂಮಂಡಲದಲ್ಲಿ ಒಂದಾನೊಂದು ಜಾಗವನ್ನ ಆರಿಸಿಕೊಂಡು ಆ ಜಾಗದಲ್ಲಿ ಧರ್ಮದ ಬೀಜವನ್ನು ಬಿತ್ತಬೇಕು ಅದು ಹೇಗಿರಬೇಕು ಅಂತ ಹೇಳಿದ್ರೆ ಒಮ್ಮೆ ಯಾರಾದರೂ ಕೂಡ ಸ್ವಲ್ಪವೇ ಸ್ವಲ್ಪ ಧಾರ್ಮಿಕ ಕಾರ್ಯವನ್ನು ಮಾಡಿದರೂ ಸಾಕು ಅವರಿಗೆ ಅಲ್ಲಿ ಆ ಧಾರ್ಮಿಕ ಕಾರ್ಯಕ್ಕೆ अक्षयव फल बर अंत पुण्यक्षेत्रव यू भूमिया अंत आता पंचक आंता बरते अत चिन्ह नई कोई ಅದಕ್ಕೆ ಆ ಒಂದು ಚಿನ್ನದ ನೇಗಿಲಿನ ಒಂದು ಕಡೆಗೆ ರುದ್ರನ ವೃಷಭವನ್ನ ಇನ್ನೊಂದು ಕಡೆಗೆ ಯಮನ ಮಹಿಷವನ್ನ ಅವನೊದಕ್ಕೆ ಕಟ್ಟುತ್ತಾನೆ ಅಂತ ಬರುತ್ತೆ ನೋಡಿ ಎತ್ತು ಏರಿಗೆ ಕೋಣ ನೀರಿಗೆ ಅಂದರೆ ಬಹುಶಃ ಇದೇ ಇರಲಿ ಆದರೆ ಅವನಿಗೆ ಹಾಗೆ ಆಗಲಿಲ್ಲ ಯಾಕೆ ಅಂದರೆ ಇದೆಲ್ಲ ಸಿಂಬಾಲಿಕ್ अदोस्क शिव यम इफ कंट्रोल प्रतीक रुद्रोव वैरग्य प्रतीक शिव अंत वैरग्य प्रतीक यम आस रेड़े यम प्रतीक कंट्रोल बेरवर कंट्रोल की मुंचे ನಾವು ಮೊದಲು ನಮ್ಮನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಬೇರೆಯವರ ಕಂಟ್ರೋಲ್ ಸುಲಭವಾಗುತ್ತೆ ಹಾಗೆಯೇ ಆ ಯಮ ಅನ್ನೋನು ಇನ್ನೊಂದು ಅವನ ಇನ್ನೊಂದು ಹೆಸರು ಧರ್ಮ ಅಂತ ಹೀಗಾಗಿ ಯುಧಿಷ್ಠರಿಗೂ ಕೂಡ ಯಮನ ಅಂಶದಿಂದ ಜನಿಸಿದ ಇದ್ರಿಂದ ಅವನಿಗೂ ಕೂಡ ಧರ್ಮರಾಜ ಅಂತ ಹೆಸರು ಧರ್ಮಪುತ್ರ ಅಂತ ಹೆಸರು ಹೀಗೆ ಅವನು ಒಂದು ಕಡೆ ವೃಷಭವನ್ನ ರುದ್ರನ ವೃಷಭವನ್ನ ಇನ್ನೊಂದು ಕಡೆ ಯಮನ ಮಹಿಷವನ್ನು ಕಟ್ಕೊಂಡು ಇಪ್ಪತ್ತೈದು ಚದುರ ಹರಿದಾರಿಗಳು ಇರ್ತಕ್ಕಂತಹ ಅಥವಾ ಐದು ಉದ್ದ ಐದು ಅಗಲ ಯೋಜನಗಳು ಉಳ್ಳಂತಹ ಆ ಕುರುಕ್ಷೇತ್ರ ಅಥವಾ ಆಗಿನ ಸಮಂತ ಪಂಚಕವನ್ನ ಆತ ಉಳಲಿಕ್ಕೆ ಶುರು ಹೀಗೆ ಹೀಗೆ ಆತ ಉಳಿತಾ ಇರಬೇಕಾದ್ರೆ ದೇವಲೋಕದಿಂದ ಅಲ್ಲಿ ಒಂದು ಸುದ್ದಿ ಹೋಯಿತು ನೋಡಿ ಎಲ್ಲ ಹೆಚ್ಚು ನಿಮಗಿಂತಲೂ ಹೆಚ್ಚು ಪುಣ್ಯಕಾರಗಳನ್ನ ಮಾಡಿ ಅವನು ನಿಮ್ಮ ಸೀಟನ್ನು ಉರಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ಇಂದ್ರನಿಗೆ ಅಲ್ಲಿ ಇಂದ್ರನಿಗೆ ಸುದ್ದಿ ಹೊದ ತಕ್ಷಣ ಇಂದ್ರ ಮೊದಲು ಓರ್ಬಂದ ಏನ್ ವಿಚಾರಿಸ್ಕೊಳ್ಬೇಕು ಈಗ ನನ್ನ ಸೀಟನ್ನು ಉರಡಿಸೋರು ಯಾರು ಅಂತ ಅಧಿಕಾರ ಸರಿ ಅಲ್ಲಿ ಬಂದ ಬಂದು ನೋಡ್ತಾನೆ ಇವನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಸುಮ್ಮನೆ ಉಳಿತಾ ಇದ್ದಾನೆ ಹಗಲು ಎರಡು ಈ ರಾಜ ಭೂಮಂಡದ ಅಧಿಪತಿ ಚಕ್ರಾಧಿಪತಿ ಅವನು ಉಳಿತಾಯಿದ್ದಾನೆ ಸಾಮಾನ್ಯ ರೈತನ ರೀತಿಯಲ್ಲಿ ಕೇಳ್ತಾನೆ ಇಂದ್ರ ನಗತ ನಗತ ಕೇಳ್ತಾನೆ ರಾಜ ಏನ್ ಮಾಡ್ತಾ ಇದ್ಯಾ ನೀನು ಒಂದ್ ಕಡೆ ವೃಷಭವನ್ನು ಕಟ್ಟಿದ್ಯಾ ಇನ್ನೊಂದು ಕಡೆ ಮಹಿಷವನ್ನು ಕಟ್ಟಿದ್ಯಾ ಯಾವ ಕೃಷಿಯನ್ನು ಮಾಡ್ತಾ ಇದೀಯ ಅಂತ ಉಪಹಾಸ್ಯ ಮಾಡ್ತಾನೆ ಇಂದ್ರ ಹಾಗೆ ಹೇಳಿದಾಗ ಕುರು ಹೇಳ್ತಾನೆ ಇಂದಿರ ನಾನು ಈ ಜಮೀನಿನಲ್ಲಿ ಈ ಕ್ಷೇತ್ರವನ್ನು ಧರ್ಮದಿಂದ ಸಮೃದ್ಧವನ್ನಾಗಿ ಮಾಡಬೇಕೋ ಯಾರು ಇಲ್ಲಿ ಮಡಿಯುತ್ತಾರೆಯೋ ಯಾರು ಇಲ್ಲಿ ಉಪವಾಸ ಮಾಡುತ್ತಾರೆಯೋ ಯಾರು ಇಲ್ಲಿ ಇನ್ನಿತರ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾರೆಯೋ ಅವರು ಅಕ್ಷಯವಾದಂತಹ ಲೋಕಕ್ಕೆ ಹೋಗಬೇಕು ಆಗ ಇಂದ್ರ ಉಪಹಾಸ್ಯ ಮಾಡ್ತಾನೆ ನೀನೇನೋ ಧರ್ಮವನ್ನು ಕೊಡುವಂತಹ ಫಲವನ್ನು ಬಯಸ್ತಾ ಇದೀಯ ಆದರೆ ನಿಯಮ ಏನು ಅಂತ ಹೇಳಿದ್ರೆ ಒಂದು ಫಲ ಬರಬೇಕಾದ್ರೆ ಬೀಜ ಬೇಕೇ ಬೇಕಲ್ವಾ ಆ ಬೀಜವನ್ನು ಎಲ್ಲಿಂದ ತಂದಿದ್ದೀಯಾ ಅಂತ ಕೇಳ್ತಾನೆ ಸರಿ ಅವನು ಉಪಹಾಸ್ಯ ಮಾಡಿ ಹಾಗೆ ಹೊರಟು ಹೋಗ್ತಾನೆ ಉತ್ತರಕ್ಕೆ ಕಾಯಿಲೆ ಇವನು ಪುನಃ ಉಳ್ತಾನೆ ಅವನ ಒಂದು ಉತ್ತರ ಕೊಡ್ಲಿಕ್ಕೂ ಹೋಗೋದ್ರಿಂದ ಸುಮ್ಮನೆ ಉಳಿತಾ ಹೋಗ್ತಾನೆ ಕುರು ಪುನಃ ಅಲ್ಲಿ ಅವನು ಅಲ್ಲಿನವರು ಹೇಳ್ತಾರೆ ನೋಡು ಅವನು ಅತ್ಯಂತ ಧಾರ್ಮಿಕ ವ್ಯಕ್ತಿ ಅವನು ನಿನ್ನ ಒಂದು ಸ್ಥಾನಕ್ಕೋಸ್ಕರ ಅವನು ಹಾತೊರಿತಾ ಇಲ್ಲ ಯಾವುದೋ ಒಂದು ಉದಾರವಾದಂತಹ ಉದಾತ್ತವಾದಂತಹ ಕಾರ್ಯವನ್ನು ಮಾಡಬೇಕು ಅಂತ ಅವನು ಹೊರಟಿದ್ದಾನೆ नीे हसर बर इंद्र नहीं वरवु अं इतर देवते वर को आ वर नीन को सर आगमार इंद्र पुन वापस बर्तने इंद्र बंदा नहीं इंत कार्यटि इलाको कल बार कृषि ಯಾವುದನ್ನ ಬಯಸ್ತಾ ಇದೆಯೋ ಅದು ನಾನೇ ಈಗಲೇ ಕೊಡ್ತೇನೆ ಏನ್ ಬೇಕು ನಿಮ್ಗೆ ಹೇಳು ಅಂತ ಆಗ ಕುರು ಹೇಳ್ತಾನೆ ನೋಡಿ ಇದೇ ಆಗಿನ ಕಾಲದ ಒಬ್ಬ ಅಡ್ಮಿನಿಸ್ಟ್ರೇಟರ್ಗೂ ಈಗಿನ ಕಾಲದ ಒಬ್ಬ ಅಡ್ಮಿನಿಸ್ಟ್ರೇಟರ್ಗೂ ರಾಜನಿಗೂ ಇರ್ತಕ್ಕಂತಹ ವ್ಯತ್ಯಾಸ ಸ್ವಾರ್ಥದ ಲವಲೇಶವೂ ಅಲ್ಲಿಲ್ಲ ಅಲ್ಲಿ ತನಗಾಗಿ ಈ ರಾಜ್ಯ ಅಂತಕ್ಕಂಥದ್ದು ಇರಲಿಲ್ಲ ಅದು ಅದಕ್ಕೋಸ್ಕರ ನೀವು ನೋಡಿ ಹಲವಾರು ಪುರಾಣಗಳಲ್ಲಿ ಮುಖ್ಯವಾಗಿ ಇತಿಹಾಸದಲ್ಲಿ ರಾಜ ತನ್ನ ಪ್ರಜೆಗಳನ್ನು ಔರಸ ಪುತ್ರ ಪಾಲಿಸುತ್ತಿದ್ದನು ಅಂತ ಬರುತ್ತೆ ಏನಿದು ಔರಸ ಪುತ್ರ ಅಂದ್ರೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳಂತೆಯೇ ಪಾಲಿಸುತ್ತಿದ್ದ ಅಂತ ಅದಕ್ಕೋಸ್ಕರ ಜನರಿಗೆ ಜನರು ಅಂತ ಹೆಸರಲ್ಲ ಪ್ರಜಾ ಅಂತ ಹೆಸರು ಪ್ರಜಾ ಅಂದ್ರೆ ಎರಡು ಅರ್ಥ ಒಂದು ಮಕ್ಕಳು ಅಂತ ಅರ್ಥ ಇನ್ನೊಂದು ಆಳಲ್ಪಡುವಂತಹ ಜನರು ದತ್ತ ಹೀಗಾಗಿ ಮತ್ತೆ ರಾಜನಿಗೆ ರಾಜ ಅಂತ ಹೆಸರು ಹಾಕಿ ರಾಜ ಅನ್ನುವಂತಹ ಶಬ್ದದ ವ್ಯುತ್ಪತ್ತಿ ಏನು ಅಂದ್ರೆ ರಾಜಾ ಹಿ ರಜ್ ಅನ್ನುವಂತಹ ಧಾತುವಿನಿಂದ ರಾಜ ಅಂತ ಬಂದಿದೆ ರಜ್ ಅಂದ್ರೆ ರಂಜಿಸುವುದು ಖುಷಿ ಪಡಿಸುವುದು ಯಾರನ್ನ ಪ್ರಜೆಗಳಲ್ಲ ತನ್ನಲ್ಲ ಆದ್ದರಿಂದ ಆತ ರಾಜ ಆತ ಲೋಕದಲ್ಲಿ ಹೊಳೆಯುತ್ತಾನೆ ಆದ್ದರಿಂದ ಆತ ರಾಜ ಆತ ವಿರಾಜ ಹೀಗೆ ಈ ಕುರು ಕೇಳ್ತಾನೆ ಈ ಭೂಮಿಯಲ್ಲಿ ಯಾರು ಉಪವಾಸವನ್ನ ಮಾಡಿ ದಾನವನ್ನು ಮಾಡಿ ಶ್ರೇಷ್ಠವಾದಂತಹ ಯಜ್ಞಗಳನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಉತ್ತಮವಾದಂತಹ ಲೋಕವನ್ನು ಸ್ವಲ್ಪ ಆಯಾಸವಿಲ್ಲದೆ ಪಡಿಬೇಕು ಅಷ್ಟೇ ಅಲ್ಲ ಕೇವಲ ಇಲ್ಲಿಗೆ ಯಾರು ಬರ್ತಾರೋ ಅವ್ರಿಗೂ ಕೂಡ ಯಾರು ವಾಸವಾಗಿರ್ತಾರೋ ಅವರೂ ಕೂಡ ಉತ್ತಮವಾದ ಲೋಪವನ್ನು ಪಡೆಯುವಂತೆ ನೀನು ವರವನ್ನು ಕೊಡುವು ಅಂತ ಹೇಳಿದಾಗ ಅವನು ತಥಾಸ್ತು ಹಾಗೇ ಆಗಲಿ ಅಂತ ಹೇಳಿ ಇಂದ್ರ ಹೊರಟು ಹೋಗ್ತಾನೆ ಮತ್ತೆ ಇಂದ್ರನೇ ಹೇಳುವಂತಹ ಮಾತು ಆ ಒಂದು ಕುರುಕ್ಷೇತ್ರದ ಮಹಿಮೆ ಎಷ್ಟು ಅಲ್ಲೇ ಬರ್ತದೆ ಪರತರಂ ಪುಣ್ಯ ಭೂಮೇಹ ಸ್ಥಾನಂ ಭವಿಷ್ಯತಿ ಇದಕ್ಕಿಂತಲೂ ಪುಣ್ಯತಮವಾದಂತಹ ಸ್ಥಾನ ಈ ಭೂಮಿಯಲ್ಲಿ ಇರುವುದಿಲ್ಲ ರಾಜ ಇಹ ತಪ್ಸ್ಯಂತ ಕೇಚಿತ್ ತ ಪರಮತಂ ನರಾ ಯಾವ ಮನುಷ್ಯರು ಈ ಭೂಮಿಯಲ್ಲಿ ಇದ್ದು ಪರಮವಾದಂತಹ ತಪಸ್ಸನ್ನು ಮಾಡ್ತಾರಿಯೋ ದೇಹತ್ಯಾಗ್ಯಂತ ಬ್ರಹ್ಮಣ ಕ್ಷಯ ತಮ್ಮ ಶರೀರ ಪಾತವಾದ ಮೇಲೆ ಅವರು ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ ಇದು ಇಂದ್ರ ಹೇಳಿದಂತಹ ಮಾತು ನಂತರ ಹೇಳ್ತಾನೆ ಪಾಂಸವೋಪಿ ಕುರುಕ್ಷೇತ್ರ ವಾಯುನಾ ಸಮುದೀರಿತಾ ಅಪಿ ದುಷ್ಕೃತ ಕರ್ಮಾಣ ನಯಂತಿ ಪರಮಸವ ಅಂದ್ರೆ ಧೂಳು ಇದರ ಧೂಳು ಕೂಡ ಇದರಿಂದ ಎಲ್ಲಿ ಹಾರಿ ಹೋಗಿ ಎಂತಹ ದುಷ್ಟ ಮನುಷ್ಯನನ್ನು ಕೂಡ ತಗುಲುತ್ತದೆಯೋ ಆ ದುಷ್ಟ ಮನುಷ್ಯನೂ ಕೂಡ ಪುಣ್ಯಾತ್ಮನಾಗಿ ಅವನ ಪರಮಗತಿಯನ್ನ ಹೊಂದುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಹೀಗೆ ಹೇಳಿ ಅವನು ಹೇಳಿದಾಗ ಅವನ ಮಾತಿಗೆ ಅಲ್ಲಿ ಬರ್ತದೆ ಕೊನೆಯಲ್ಲಿ ಅವನ ಮಾತನ್ನ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರೂ ಜನರು ಇದು ಸತ್ಯ ಇದು ಸತ್ಯ ಇದು ಸತ್ಯ ಅಂತ ಹೇಳಿ ಅವರು ಅಟೆಸ್ಟ್ ಮಾಡ್ತಾರೆ ಅವನ ಮಾತನ್ನು ಹೀಗೆ ಇದು ಮಹಾಭಾರತದಲ್ಲಿ ಬರ್ತಕ್ಕಂತಾ ಕುರುವಿನ ಕತೆ ಆದರೆ ನಾವು ವಾಮನ ಪುರಾಣವನ್ನು ನೋಡಿದರೆ ಸ್ವಲ್ಪ ಅದರಲ್ಲಿ ನಮಗೆ ಬೇರೆ ರೀತಿಯಲ್ಲಿ ಕಾಣ್ತವೆ ವಾಮನ ಪುರಾಣದಲ್ಲಿ ಕುರುವಿನ ತಂದೆಯ ಹೆಸರು ಸಂವರ್ಣ ಮತ್ತು ಆತನ ತಾಯಿಯ ಹೆಸರು ಸೂರ್ಯಪುತ್ರಿಯಾದಂತಹ ತಪತಿ ಅಲ್ಲಿ ಸಂವರ್ಣ ಹಾಗೂ ತಪತಿಗೆ ವಿವಾಹವಾದ ಮೇಲೆ ಅವರಿಬ್ಬರ ಮಗನಾಗಿ ಈ ಕುರು ಅನ್ನುವಂತಹ ಧರ್ಮಾತ್ಮ ಹುಟ್ಟುತ್ತಾನೆ ಅವನಿಗೆ ಒಂಬತ್ತನೇ ವಯಸ್ಸಿಗೆ ಎಲ್ಲ ವೇದಾಧ್ಯವಾಗಿರುತ್ತೆ ನಂತರ ಆತ ಹದಿನಾರು ವರ್ಷದವನಾದಾಗ ಎಲ್ಲ ಶಸ್ತ್ರಾಸ್ತ್ರಗಳಲ್ಲಿ ಪರಿಣತೆಯನ್ನು ಪಡೆದಾಗ ಅವನ ತಂದೆ ಸಂವರ್ಣನಿಗೆ ಅನಿಸುತ್ತೆ ಈತ ನನ್ನ ಪ್ರಜೆಗಳನ್ನು ಅವನ ಪ್ರಜೆಯಂತೆಯೇ ಪಾಲಿಸ್ತಾನೆ ಹಾಗೆಯೇ ನೋಡಿಕೊಳ್ತಾನೆ ಆದ್ದರಿಂದ ಇವನನ್ನು ಯುವರಾಜ ಪಟ್ಟಕ್ಕೆ ನಾನು ನೇಮಿಸಬೇಕು ಅಂತ ನಿಶ್ಚಯ ಮಾಡಿ ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಅವರ ಗುರು ವಸಿಷ್ಠರು ವಸಿಷ್ಠರನ್ನು ಮಾಡಿಸ್ತಾನೆ ನಂತರ ಈ ಗುರು ಏನು ಮಾಡ್ತಾನೆ ಹೆಚ್ಚು ಧರ್ಮ ಕಾರ್ಯವನ್ನು ಪುಣ್ಯ ಕಾರ್ಯವನ್ನು ನಾನು ಸಂಪಾದಿಸ್ಬೇಕು ಅಂತ ಹೇಳಿ ಅವನು ತೀರ್ಥಕ್ಷೇತ್ರ ಒಂದು ತೀರ್ಥಕ್ಷೇತ್ರದಿಂದ ಇನ್ನೊಂದು ತೀರ್ಥಕ್ಷೇತ್ರಕ್ಕೆ ಅಲಿತಾ ಇರಬೇಕಾದ್ರೆ ನೈಮಿಶಾರಣ್ಯಕ್ಕೆ ಬರ್ತಾನೆ अलीजा नदिया सरस्वती नदी उद्गम आ्षेत्र आत तीर्थ क्षेत्र में स्नान हीग हाथ समत पंचकू आत सेरत समत पंचक बंदम आत मनसमानी ನನಗೆ ಧರ್ಮ ಕಾರ್ಯ ಮಾಡಲಿಕ್ಕೆ ಇದಕ್ಕಿಂತ ಶ್ರೇಷ್ಠವಾದಂತಹ ಭೂಮಿ ಮತ್ತೊಂದಿಲ್ಲ ಅಂಥೇಳಿ ತೀರ್ಮಾನ ಮಾಡಿ ಇದೇ ರೀತಿಯಲ್ಲಿ ಬರ್ತದೆ ಆತ ಅಲ್ಲಿ ಚಿನ್ನದ ನೇಗಿಲನ್ನ ಮಾಡಿಕೊಂಡು ಅಲ್ಲಿ ಬರುವಂತಹ ಏನು ಅಂತ ಹೇಳಿದ್ರೆ ತಾನೇ ಎತ್ತಾಗಿ ಆತ ಎಳಿತಾನೆ ಅಂತ ಎಳಿತ ರಾಜ ಹಾಗೆ ಎಳಿಬೇಕಾದ್ರೆ ಇಂದ್ರ ಬಂದು ತಮಾಷೆ ಮಾಡಿ ಹೋಗ್ತಾನೆ ಎಷ್ಟು ತಮಾಷೆ ಮಾಡಿದ್ರು ಕೂಡ ಇವನು ತನ್ನ ಇದನ್ನು ಬಿಡುವುದಿಲ್ಲ ಕೊನೆಗೆ ಹರಿಯೇ ಬರ್ತಾನೆ ಅಲ್ಲಿ ವಿಷ್ಣು ಬಂದು ಕೇಳ್ತಾನೆ ನೋಡು ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲ ಧರ್ಮವನ್ನು ಬಿತ್ತಬೇಕಾದ್ರೆ ಬೀಜ ಬೇಕಾಗತ್ತಲ್ಲ ಎಲ್ಲಿಂದ ತರ್ತೀಯ ಅಂತ ಹೇಳಿದಾಗ ಆ ಪುಣ್ಯಾತ್ಮ ಹೇಳ್ತಾನೆ ಇದು ನನ್ನಲ್ಲಿರುವಂತಹ ಧರ್ಮೀಯ ಅಂಶಗಳು ಯಾವುದ್ಯಾದಿದೆಯೋ ಅವೆಲ್ಲವೂ ಈ ಭೂಮಿಗೆ ಬೀಜ ಅಂತ ಹೇಳಿ ಆಯಿತು ಅದನ್ನು ನೀಡು ಅಂತ ಹೇಳಿದಾಗ ಇವನು ತನ್ನ ಬಲಭುಜವನ್ನೇ ಕತ್ತರಿಸಿ ಕೊಟ್ಬಿಡ್ತಾನೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಅದನ್ನ ತುಂಡಾಗಿ ಮಾಡಿ ಭೂಮಿಯಲ್ಲಿ ಬಿತ್ತುತ್ತಾನೆ ಸಾಕಾಗುವುದಿಲ್ಲ ಇವನು ತನ್ನ ಎಡ ತೋಡನ್ನು ಕೊಟ್ಬಿಡ್ತಾನೆ ಅದನ್ನು ಕೂಡ ಕತ್ತರಿಸಿ ಅವನು ಈ ಭೂಮಿಯಲ್ಲಿ ಬೀಜವನ್ನು ಮಾಡಿದಾಗ ಪುನಃ ಹಾಗೆ ಎರಡು ಕಾಲುಗಳನ್ನು ಕೊಟ್ಬಿಡ್ತಾನೆ ಇನ್ನೇನು ಅಂತ ಅವನು ತಲೆಯನ್ನು ಕೂಡ ಕತ್ತರಿಸಲಿಕ್ಕೆ ಅವನು ಕೊಟ್ಬಿಡ್ತಾನೆ ಆಗ ವಿಷ್ಣುವಿಗೆ ತುಂಬಾ ಖುಷಿಯಾಗಿ ಆಹ ನಿನ್ನಂತಹ ಧರ್ಮಾತ್ಮ ಯಾವ ಈ ಭೂಮಿಯಲ್ಲಿ ಕೃಷಿಯನ್ನು ಮಾಡಿದ್ದಾನೆಯೋ ಅಂತಹ ಈ ಭೂಮಿ ನನ್ನ ವರದಿಂದ ಅತ್ಯಂತ ಪರಮ ಪವಿತ್ರ ಭೂಮಿಯಾಗಿ ಮಾರ್ಕೊಡೋದ್ರಲ್ಲಿ ಸಂಶಯವೇ ಇಲ್ಲ ಈ ನಿನ್ನ ಹೆಸರಿನಿಂದಲೇ ಈ ಭೂಮಿ ಪವಿತ್ರವಾಗುತ್ತೆ ನೋಡಿ ಈ ಕುರು ಅವನೇ ಹೆಸರಿನಿಂದ ಇದು ಪ್ರಸಿದ್ಧವಾಯ್ತಲ್ಲ ಇದಕ್ಕಿಂತ ಹಿಂ ಹಿಂದೆ ಬ್ರಹ್ಮನೇ ಈ ಭೂಮಿಯಲ್ಲಿ ಯಜ್ಞ ಮಾಡಿದ್ದ ಇದು ಈ ಭೂಮಿ ಬ್ರಹ್ಮನ ಉತ್ತರವೇದಿ ಅಂತ ಅನ್ಸ್ಕೊಳುತ್ತೆ ಬ್ರಹ್ಮನ ಉತ್ತರವೇದಿ ಬ್ರಹ್ಮನಿಗೆ ಈ ಬ್ರಹ್ಮ ಅನೇಕ ಯಜ್ಞಗಳನ್ನ ಮಾಡಿದಾಗ ಯಾವುದ್ಯಾವುದು ಉತ್ತರ ವೇದಿ ಅಂತ ಹೇಳಿದ್ರೆ ಆ ಒಂದು यज्ञ कुंड के वेदी अंतर दुंडल के समत पंचक अगर यहगन कुेत्रवे उत्तर वेदी प्रयग या अलहबाद प्रयग अद मध्यम वेदी विरजा नदी के दक्षिण वेदी गया शिस्स अये गए अद्की गिस्सुंतर आ गे अवंत रासन ಇದ ಮಾಡಿದ್ರಿಂದ ಅಲ್ಲಿ ದಮನ ಮಾಡಿದ್ರಿಂದ ವಿಷ್ಣು ಗಯಾಶಿರಸ್ಸು ಅದೇ ಪೂರ್ವ ವೇದಿ ಹಾಗೆ ಪುಷ್ಕರ ಕ್ಷೇತ್ರ ರಾಜಸ್ಥಾನದಲ್ಲಿರತಕ್ಕಂಥ ಪುಷ್ಕರ ಅಂತ ಯಾವುದಿದೆಯೋ ಆ ಪುಷ್ಕರ ಕ್ಷೇತ್ರವೇ ಪಶ್ಚಿಮ ವೇದಿ ಇಷ್ಟು ಆ ಐದು ವೇದಿಗಳು ಯಜ್ಞದ ಆ ಒಂದು ಕುಂಡ ಅದರ ಬೇರೆ ಬೇರೆ ದಿಕ್ಕುಗಳು ಹೀಗೆ ಹೇಳಿದ ಮೇಲೆ ಅಲ್ಲಿ ಅವನು ವಿಷ್ಣುವಿಂದ ಹೊರ ಹೊರ ಪಡೆಯುವುದು ಯಾವದೇತನು ಮಯಾ ಕೃಷ್ಟ ಧರ್ಮಕ್ಷೇತ್ರಂ ತದಸ್ತು ವಹ ಹೇ ಪರಮಾತ್ಮ ಎಲ್ಲಿಯವರೆಗೆ ನಾನು ನನ್ನ ಶರೀರವನ್ನೇ ಕೊಟ್ಟು ಹುತ್ತಿದ್ದೇನೆಯೋ ಈ ಎಲ್ಲ ಭೂಮಿಯೂ ಕೂಡ ಧರ್ಮಕ್ಷೇತ್ರವಾಗಿ ಇದಾಗಲಿ ಅಂತ ಅವನು ಕೇಳ್ಕೊಳ್ತಾನೆ ಅದಕ್ಕೆ ವಿಷ್ಣು ಮೊದಲೇ ಅವನು ಹೊರ ಕೊಟ್ಟಾಗಿರುತ್ತೆ ಅಂತಹ ಪುಣ್ಯತಮವಾದಂತಹ ಈ ಭೂಮಿಯ ವಿವರವನ್ನು ಕೊಡ್ತಾ ಮಹಾಭಾರತದಲ್ಲಿ ನಮಗೆ ಇದರಲ್ಲಿ ತರಂತುಕ ಕರಂತುಕ ಯೋಹೋ ಯದಂತರಂ ರಾಮಹ್ರದಾನಾಂಚ ಮಚಕೃಕ್ಯ ಚ ನಾಲ್ಕು ಒಳಗಳ ಹೆಸರನ್ನು ಇಲ್ಲಿ ಹೇಳಲಾಗುತ್ತೆ ಇಂದ್ರ ಹೇಳುವಂಥದ್ದು ಒಳಗಳ ಹೆಸರು ಅಲ್ಲಿ ಆ ಕುರುಕ್ಷೇತ್ರದಲ್ಲಿ ಇರ್ತಕ್ಕಂತಹ ಕೊಳದ ಹೆಸರು ಒಂದು ತರಂತುಕ ಅನ್ನುವಂತಹ ಒಂದು ಕೊಳ ಅಂತೆ ಇನ್ನೊಂದು ಅರಂತುಕ ಅನ್ನುವಂತಹ ಒಂದು ಕೊಳ ಅದು ಕೊಳದ ಹೆಸರು ಇನ್ನೊಂದು ರಾಮ ಹೃದ ಅವನು ಆ ಪಿತ ತರ್ಪಣವನ್ನು ಕೊಟ್ಟನು ರಾಮ ಅಂದರೆ ಇನ್ಯಾರೂ ಅಲ್ಲ ಪರಶುರಾಮ ರಾಮ ಅಂದರೆ ಬಲರಾಮನೂ ಹೌದು ರಾಮ ಅಂದರೆ ಕಾಕುಸ್ಥನೂ ಹೌದು ಹಾಗೆಯೇ ರಾಮ ಅಂದರೆ ಪರಶುರಾಮನು ಹೋಗಿ ಅದು ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಅಲ್ಲಿ ಪೌರಾಣಿಕರು ಬರ್ಕೊಂಡು ಹೋಗ್ತಾರೆ ಹಾಗೆಯೇ ಇನ್ನೊಂದು ಮಚಕೃಕ ಅನ್ನುವಂತಹ ಕೊಳ ಮತ್ತೆ ಅಲ್ಲಿ ಪೃಥೂದಕ ಅನ್ನುವಂತಹ ಸರೋವರವು ಕೂಡ ಅಲ್ಲಿಂದ ಉದ್ಭವಿಸುತ್ತದೆ ಪೃಥೂದಕ ಅನ್ನುವಂತಹ ಸರೋವರವು ಕೂಡ ಪ್ರಜಾಪತೇ ಉತ್ತರವೇ ದಿರುಚೆ ಪ್ರಥೂದಕ ಸರೋವರವು ಕೂಡ ಅದರಿಂದ ಆ ಮಧ್ಯದಿಂದ ಅದರ ಮಧ್ಯದಿಂದ ಹರಿತ ಬರುತ್ತೆ ಅಂತ ಹೇಳಿ ಅಲ್ಲಿ ವರ್ಣನೆಯನ್ನು ನಡೆಯಲಾಗಿದೆ ಇಂತಹ ಪರಮ ಪವಿತ್ರವಾದಂತಹ ಈ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಈ ಒಂದು ಯುದ್ಧ ಭೂಮಿಯಲ್ಲಿ ನಾವು ನೋಡಿದ್ವಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆಗೆ ಹಾಗೂ ಏಳು ಅಕ್ಷೋಹಿಣಿ ಸೈನ್ಯ ಈ ಕಡೆ ಪಾಂಡವರ ಕಡೆಗೆ ಯುದ್ಧ ಮಾಡಲು ಅಲ್ಲಿ ಬಂದು ಸೇರಿ ಅಕ್ಷೋಹಿಣಿ ಅಂದರೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಎಲ್ಲ ಶಬ್ದವನ್ನು ಪರ್ಯಾಯ ಪದವಾಗಿ ಬಳಸ್ತೇವೆ ಆದರೆ ಹಾಗ ಮಾಡಲಿಕ್ಕೆ ಆಗುದಿಲ್ಲ ಒಂದೊಂದಕ್ಕೂ ಒಂದೊಂದು ಅರ್ಥವೂ ಇರುತ್ತೆ ಸಂಸ್ಕೃತದಲ್ಲಿ ಅದಕ್ಕೆ ಆ ಅಕ್ಷೋಹಿಣಿಯ ಮಾನವೇನು ಅಂದರೆ ಅದರ ಪರಿಣಾಮವೇನು ಪರಿಮಾಣವೇನು ಅಂತ ಹೇಳಿದಾಗ ಅಲ್ಲೇ ಮಹಾಭಾರತದಲ್ಲಿ ಹೇಳಿದ್ದಾರೆ ಪತ್ತಿ ಅಂತ ಶುರುವಾಗುತ್ತೆ ಅತ್ಯಂತ ಸಣ್ಣ ಯೂನಿಟ್ ಒಂದು ಸೇನೆಯ ಅತ್ಯಂತ ಸಣ್ಣ ಯೂನಿಟು ಪತ್ತಿ ಅಂತ ಹೇಳ್ತಾರೆ ಒಂದು ಆನೆ ಒಂದು ರಥ ಮೂರು ಕುದುರೆ ಐದು ಕಾದಾಳು ಅಂದರೆ ಪದಾತಿ ಇದು ಸೇರಿದರೆ ಒಂದು ಪತ್ತಿ ಅಂತ ಅನ್ಸ್ಕೊಳ್ತದೆ ಇಲ್ಲಿ ಸಾಮಾನ್ಯ ಒಂದು ಆನೆ ಅಂತ ಹಾಕಿಬಿಟ್ಟಿದ್ದಾರೆ ಒಂದು ರಥ ಅಂತ ಹಾಕಿದ್ದಾರೆ ನಮ್ಮ ಇಮ್ಯಾಜಿನೇಷನ್ ಹೇಗೆ ಓಡಬೇಕು ಅಂದರೆ ರಥ ತಂದಿತ್ತಾನೆ ಓಡೋದಿಲ್ಲ ರಥದ ದೋಪ ಇರ್ತಾನೆ ರಥದಲ್ಲಿ ಸುಮ್ಮನೆ ಅವನು ಮೂರ್ಖಶಿಖಾಮಣಿತಾರೆ ಹೀಗಿರೋದಿಲ್ಲ ಒಬ್ಬ ಸಾರಥಿ ಇರ್ತಾನೆ ಯುದ್ಧ ಮಾಡುವ ಒಬ್ಬ ಅವನು ಕೂಡ ಇರ್ಬೇಕಂತ ಹೇಳಿದ್ರೆ ಅವನಿಗೆ ತಕ್ಷಣ ತಕ್ಷಣ ಅಲ್ಲಿ ಆಯುಧ ಸಪ್ಲೈ ಮಾಡಲಿಕ್ಕೆ ಇನ್ನೊಂದು ಇರಬೇಕು ಇನ್ನೊಬ್ಬ ಜನ ಇರಬೇಕಲ್ಲಿ ಅದೊಂದು ಆಮೇಲೆ ಅವನ ರಥದ ಚಕ್ರವನ್ನ ಕಾಪಾಡಲಿಕ್ಕೆ ಇಬ್ರು ಇರ್ತಾರೆ ರಥದ ಚಕ್ರವನ್ನ ಕಾಪಾಡಲಿಕ್ಕೆ ಇಬ್ರು ಬೇಕಾಗುತ್ತೆ ತಕ್ಷಣ ರಥದ ಚಕ್ರವನ್ನು ಹೊರಟು ಹಾಕಿಬಿಟ್ರೆ ರಥ ಬಿದ್ದು ಹೋಗುತ್ತೆ ಹೀಗೆ ಒಂದು ರಥ ಅಂತ ಹೇಳಿದರೆ ಅಲ್ಲಿ ಐದಾರು ಜನ ಇರ್ತಾರೆ ಒಂದು ರಥ ಅಂದ್ರೆ ಆರು ಜನ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು ಇಲ್ಲಿ ಸಾಮಾನ್ಯ ಒಂದು ರಥ ಅಂತ ಗೊತ್ತಾಗುತ್ತೆ ಹಾಗೆ ಆನೆಯಲ್ಲೂ ಕೂಡ ಮಾಹುತ ಒಬ್ಬ ಇರ್ತಾನೆ ಒಂದು ಆನೆ ಅಂದ್ರೆ ಗೊತ್ತಾಗುದಿಲ್ಲ ಅದೇನು ಒಂದು ಆನೆ ಅಂತ ಒಬ್ಬ ಮಾಹುತ ಪುನಃ ಆ ಒಂದು ಅಬ್ಬಾರಿ ಯಾವುದಿದೆಯೋ ಅದರಲ್ಲಿ ಯುದ್ಧ ಮಾಡುವ ಒಬ್ಬ ಅವನಿಗೆ ಪುನಃ ಇಲ್ಲಿ ಹಿಂದಿನಿಂದ ಆಯುಧ ಸಪ್ಲೈ ಮಾಡುವ ಹಿಂದಿನಿಂದ ನೋಡ್ಕೊಳ್ಳುವ ಹಿಂದಿನಿಂದ ಯಾರಾದರೂ ಅಟ್ಯಾಕ್ ಮಾಡ್ತಾರ ಹೀಗೆ ಅಲ್ಲೂ ಕೂಡ ನಾಲ್ಕು ಜನ ಇರ್ತಾರೆ ಆದ್ರಿಂದ ಅಲ್ಲಿ ಎಷ್ಟು ಸುಮಾರು ಒಂದು ಆನೆ ಒಂದು ರಥ ಅಂದ್ರೆ ಸುಮಾರು ಆಯ್ತು ಅಂದ್ರೆ ಒಬ್ಬ ಕುದುರೆ ಒಬ್ಬ ಇರ್ತಾನೆ ಅದು ಸರಿ ಒಬ್ಬ ಕಾಲ ಹೀಗೆ ಪತ್ತಿ ಅದು ಅತ್ಯಂತ ಸಣ್ಣದಾದಂತಹ ಸೇನಿಯ ಒಂದು ಅಂಶ ಹೀಗೆ ಮೂರು ಪತ್ತಿಗಳು ಸೇರಿಸಬೇಕು ಆವಾಗ ಒಂದು ಸೇನಾ ಮುಖ ಅಂತ ಅನ್ಸ್ಕೊಳ್ತದೆ ಒಂದು ಸೇನಾ ಮುಖ ಮೂರು ಪತ್ತಿ ಆಗುತ್ತೆ ಹಾಗೆ ಮೂರು ಸೇನಾ ಮುಖಗಳು ಒಂದು ಗುಲ್ಮ ಅಂತ ಅನ್ಸ್ಕೊಳ್ತದೆ ಇವೆಲ್ಲ ಟೆಕ್ನಿಕಲ್ ಟರ್ಮ್ ಅಂದ್ರೆ ಪಾರಿಭಾಷಿಕ ಶಬ್ದ ಸೇನೆಯ ಪಾರಿಭಾಷಿಕ ಶಬ್ದ ಹಾಗೆ ಮೂರು ಗುಲ್ಮಗಳು ಸೇರಿದ್ರೆ ಒಂದು ಗಣ ಮೂರು ಗಣಗಳು ಸೇರಿದ್ರೆ ಒಂದು ವಾಹಿನಿ ಅಂತ ನೋಡಿ ಸಾಮಾನ್ಯವಾಗಿ ವಾಹಿನಿ ಅನ್ನುವಂಥ ಶಬ್ದವನ್ನ ನಾವು ಸೇನೆ ಅಂತ ಉಪಯೋಗಿಸ್ತೇವೆ ಸಂಸ್ಕೃತದಲ್ಲಿ ಆದರೆ ಕೇವಲ ಸೇನೆ ಅಂತ ಹೇಳಿದ್ರೆ ಏನೂ ಅರ್ಥ ಆಗಲ್ಲ ತಪ್ಪೇ ಅರ್ಥ ಒಂದು ವಾಹಿನಿ ಅಂದ್ರೆ ಮೂರು ಗಣಗಳು ಇರ್ತಕ್ಕಂಥದ್ದು ಹಾಗೆಯೇ ಮೂರು ವಾಹಿನಿ ಸೇರಿದ್ರೆ ಒಂದು ಪ್ರತನಾ ಬರುತ್ತೆ ಪ್ರತನಾಜಿತಗಂ ಅಂದ್ರೆ ಇದೆ ಸೇನೆಯನ್ನು ಗೆದ್ದವನು ಅಂತ ಸಾಮಾನ್ಯ ಅರ್ಥ ಇಲ್ಲಿ ಪ್ರಥಮ ಅಂದರೆ ಮೂರು ವಾಹಿನಿಗಳು ಅದು ಪ್ರಥನ ಹಾಗೆ ಮೂರು ಪ್ರಥಮ ಸೇರಿದ್ರೆ ಒಂದು ಚಮೂ. ಅಂತ ಹೇಳ್ತಾರೆ ಚಮು ಅನ್ನುವಂತಹ ಶಬ್ದವನ್ನು ಸಾಮಾನ್ಯವಾಗಿ ಸೇನೆ ಅಂತ ಯೂಸ್ ಮಾಡ್ತಾರೆ ಆದರೆ ಸಾಮಾನ್ಯ ಸೇನೆ ಅಂದರೆ ಅರ್ಥ ಗೊತ್ತಾಗುವುದಿಲ್ಲ ಹೀಗೆ ಮೂರು ಚಮು ಸೇರಿದ್ರೆ ಒಂದು ಅನೀಕಿನಿ ಅನ್ನುವಂತಹ ಯೂನಿಟ್ ಹಾಗೆಯೇ ಹತ್ತು ಅನೇಕಿನಿಗಳು ಸೇರಿದ್ರೆ ಒಂದು ಅಕ್ಷೋಹಿಣಿ ಆಗುತ್ತೆ ಹತ್ತು ಅನೀಕಿನಿ ಸೇರಿದ್ರೆ ಒಂದು ಅಕ್ಷೋಹಿಣಿ ಆಗುತ್ತೆ ಲೆಕ್ಕ ಹಾಗೆಯೇ ಇಲ್ಲಿ ಒಂದು ಅಕ್ಷೋಹಿಣಿಯಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಕೇವಲ ಆನೆ ಲೆಕ್ಕ ಇದೆ ಅದಕ್ಕೆ ಇಂಟು ಫೋರ್ ಮಾಡಬೇಕು ಯಾಕೆ ಆಗಲಿ ಹೇಳಿದೆ ನಾಲ್ಕು ಜನ ಇರ್ತಾರೆ ಅಂತ ಕನಿಷ್ಠ ಪಕ್ಷ ಇರಬೇಕು ನಮ್ಮ ಕಾಮನ್ ಸೆನ್ಸ್ ಪ್ರಕಾರ ಹಾಗೆಯೇ ರಥ ಅಷ್ಟೇ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ನಂಬರ್ ರಥ ಪುನಃ ಅದಕ್ಕೆ ಎಂಟು ನೀವು ಐದಾರು ಮಾಡಬೇಕು ಆರು ಜನ ಮಾಡಬೇಕು ಅಷ್ಟು ಜನ ಆಗ್ತಾರೆ ಅಲ್ಲಿ ಜನರ ಲೆಕ್ಕ ಹಾಕಿದರೆ ಹಾಗೆಯೇ ಒಂದು ಕುದು ಕುದುರೆ ಅದರಲ್ಲಿ ಒಂದು ಅಕ್ಷರಣಿಲಿ ಎಷ್ಟಿರುತ್ತೆ ಅಂತ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಅಂದರೆ ಕುದುರೆ ಮೇಲೆ ಇರತಕ್ಕಂಥ ಯೋಧರು ಕೂಡ ಮತ್ತೆ ಕಾಲಾಳುಗಳು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲಾಳುಗಳು ಅಥವಾ ಪದಾತಿಗಳು ಬಿಡಿ ಲೆಕ್ಕ ಇಷ್ಟು ಸೇರಿದರೆ ಒಂದು ಅಕ್ಷಿಯಾಗ ಈಗ ಎಂಟು ಹದಿನೆಂಟು ಮಾಡಿದರೆ ಮೂವತ್ತೊಂಬತ್ತು ಲಕ್ಷದ ಮೂವತ್ತಾರು ಸಾವಿರದ ಆರುನೂರು ನಾವು ಅದನ್ನ ಸೇರಿಸ್ಕೋಬೇಕು ಒಂದೊಂದು ಆನೆಗೆ ನಾಲ್ಕು ಒಂದೊಂದು ರಥಕ್ಕೆ आरा अंदु दुड सैन्य अल्ली अनु निम्बल बे अंतर्रे फु धराष्ट्रवाच धृतराष्ट्र प्रश्न ऐन नड़ीतें उत्सुकन धर्म क्षेत्र कुरुक्षेत्रवेतामका पांडवा जैव ಸಂಜಯ ಎಲೋ ಸಂಜಯನೇ ಈ ಧರ್ಮಕ್ಷೇತ್ರವಾದಂತಹ ಈ ಕುರುವಿನ ಕ್ಷೇತ್ರದಲ್ಲಿ ಸಮಂತ ಪಂಚಕದಲ್ಲಿ ಯುತ್ಸವ ಅಂದರೆ ಯಾರು ಯುದ್ಧ ಮಾಡಲು ಅತ್ಯಂತ ಉತ್ಸಾಹದಿಂದ ಬಂದು ಸೇರಿರುವರೋ ಅಂತಹ ಯೋಧರು ಅಂತ ಅರ್ಥ ಅಲ್ಲಿ ಕಾಮೆಂಟ್ರಿ ಕೇಳಲಿಕ್ಕೆ ಬಂದಿಲ್ಲ ಅಥವಾ ಇದು ಕ್ರೀಡಾಂಗಣ ತರ ನೋ ಕ್ರಿಕೆಟ್ ನೋಡ್ಲಿಕ್ಕೆ ಬಂದಿದ್ದಾರೆ ಅಲ್ಲಿ ಇರೋರೆಲ್ಲ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅರ್ಥ ಯುತ್ಸವ ಸಮವೇತಾ ಅಂದರೆ ಎದುರು ಬದುರಾಗಿ ಬಂದು ಸೇರಿದವರು ಯಾರು ಇವನು ಮೊಟ್ಟ ಮೊದಲನೇದಾಗಿ ಶ್ಲೋಕದಲ್ಲಿ ಶುರು ಮಾಡುವುದೇ ಈ ಭಗವದ್ಗೀತೆಗೆ ಬೀಜ ಮಾಮತಾ ಪಾಂಡವಾ ಚಿಂಬ ಅಕರ್ವತ ಅಕುರ್ವತ ಸಂಜಯ ಇನ್ನು ನೋಡಿ ಇನ್ನೂ ಡೌಟ್ ಇವರಿಗೆ ಇಲ್ಲಿ ಹೇಳ್ತಾ ಇದ್ದಾನೆ ಯುಯುತ್ಸವ ಯುದ್ಧ ಮಾಡಲು ಬಂದು ಸೇರಿದಂತ ಅವನೇ ಹೇಳ್ತಾ ಇದ್ದಾನೆ ಪುನಃ ಕೇಳ್ತಾ ಇದ್ದಾನೆ ಏನು ಮಾಡಿದರು ಅಂತ ಅಂದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಸಂಶಯ ಇಲ್ಲ ಒಂದೇ ಒಂದು ಸಂಶಯ ಇಲ್ಲ ಅಲ್ಲೇ ಕೊನೆಗಾದರೂ ಟ್ರೀಟಿಂಗ್ ಮಾಡ್ಕೊಂಡು ಬಿಡ್ತಾರಾ ಅಂತ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಏನು ಹೇಳ್ದ ಅವನು ಯಾವಾಗ ಪಾಂಡವರು ಒಬ್ಬ ಬ್ರಾಹ್ಮಣನನ್ನು ಕರೆಸ್ ಕರ್ ಒಂದು ಸಂಧಿ ಮಾಡಲಿಕ್ಕೆ ಆಗ ಇವನು ಹೇಳೋದು ನೋಡಪ್ಪ ನನ್ನ ಮಗ ನನ್ನ ಮಾತೆಯೇ ಕೇಳ್ತಾ ಇಲ್ಲ ಎಷ್ಟು ನಾನು ಅವನಿಗೆ ಹೇಳ್ತೇನೆ ಅವನು ಕೇಳ್ತಾ ಇಲ್ಲ ಅಂದರೆ ಅವನು ಆ ರೀತಿ ಮಾಡಿಸ್ತಾ ಇದ್ದಾನು ನೀವು ತುಂಬಾ ಒಳ್ಳೆಯವರಲ್ಲಪ್ಪಾ ನೀವು ಅಲ್ಲೇ ಕಾಡಿನಲ್ಲೇ ಇದ್ಬಿಡಿ ಇವರು ಇವರು ಇವರು ಏನು ಇವರು ಹೇಗಿದ್ರು ಕೆಟ್ಟವರು ಇವರು ಇಲ್ಲೇ ಇರ್ತಾರೆ ಹೀಗಾದ್ರೂ ಶಾಂತಿಯನ್ನು ಕಾಪಾಡಿಕೊಂಡು ಬಿಡೋಣ ಅಂತ ಒಂದೇ ಒಂದು ಬಾಣ ಎಷ್ಟ ನೋಡಿ ಅದಕ್ಕೆ ಅವನು ಬದುಕನ ಘಾಟಿತನ ಆಗ ಅದಕ್ಕೆ ತಕ್ಕ ಉತ್ತರವನ್ನು ಯುದ್ಧ ನೀಡ್ತಾನೆ ಯಾಕಂದ್ರೆ ಅವನು ಧರ್ಮಸ್ಯ ಪುತ್ರ ಧರ್ಮದ ಮಗನಾದ್ರಿಂದ ಆ ಒಂದು ಬಾಯಿಯಲ್ಲಿ ಅವನಿಗೆ ಆ ಧರ್ಮದ ಮಾತುಕತೆಗಳೇ ಬರುತ್ತೆ ಅವನಿಗೆ ಅಲ್ಲಿ ಹಿಂಸೆ ಅಹಿಂಸೆದಕ್ಕಲ್ಲ ಧರ್ಮ ಏನಿದೆಯೋ ಅದೇ ಹೇಳ್ತಾನೆ ಆಗುವುದಿಲ್ಲ ಕಡಾಖಿತವಾಗಿ ಹೇಳ್ತಾನೆ ಇವನಿಗೆ ಅದು ಬಿದ್ದೋಗಿತ್ತು ಓ ಹೋ ಇನ್ನು ನಿಶ್ಚಯ ಏನು ಯುದ್ಧ ಅಂತ ನಿಶ್ಚಯ ಏನ್ ಮಾಡುವುದು ಕೃಷ್ಣನ್ ಬೇರೆ ಸೇರಿ ಹೇಳಿದ್ಬಿಟ್ಟಿದ್ದಾರೆ ಅದೊಂದು ಬೇರೆ ತಪ್ಪು ಮಾಡಿಬಿಟ್ಟು ಅದು ಸಂಧಾನಕ್ಕೆ ಬಂದವನು ಕೂಡ ಅವಮಾನ ಮಾಡಿ ಅವನು ಅಂಬಾಸಡ್ರಾಗಿ ಬಂದಿದ್ದು ಸಂಧಿಕಾರನಾಗಿ ಬಂದಿದ್ದು ಅವನಿಗೆ ಅವಮಾನ ಮಾಡಬಾರ್ದು ಸಂಧಿಕಾರನಾಗಿ ಬಂದವನಿಗೆ ಅವಮಾನ ಮಾಡಿಬಿಟ್ಟು ಇವನು ಅವಿವೇಕಂದಿಲ್ಲ ಮಗ ಹೇಳಿದ್ ಕೇಳೋದಿಲ್ಲ ಏನು ಮಾಡೋದು ಇವನು ಕಂಟ್ರೋಲಿಲ್ಲ ನೋಡಿ ಇವನ ಹೆಸರೇನು ಧೃತರಾಷ್ಟ್ರ ರಾಷ್ಟ್ರವ ಯಾರನ್ನ ಯಾರು ರಾಷ್ಟ್ರವನ್ನು ಹಿಡ್ಕೊಂಡಿದ್ದಾನೋ ಅವನು ಅಂದ್ರೆ ಹೀಗೆ ಹಿಡ್ಕೊಂಡಿದ್ದಾನೆ ಓಡ್ ಹೋಗ್ಬೇಡ ಅಂತ ನನ್ನ ಪಾಲಿನ ಸೀಟು ಓಡೋಗ್ಬೇಡ ಅಂತ ಹೀಗೆ ಅಷ್ಟೇ ಯಾವುದೇ ಧರ್ಮದಿಂದ ಹಿಡ್ಕೊಂಡಿಲ್ಲ ಅವನು ಪ್ರಜೆಗಳನ್ನ ತನ್ನ ಪುತ್ರರಂತೆಯೇ ಅಥವಾ ಅನ್ಬಯಾಸ್ಡ್ ಆಗಿ ಇಂಪಾರ್ಷಿಯಲ್ ಆಗಿ ಪ್ರಜೆಗಳನ್ನ ನೋಡಿಕೊಳ್ಳುವಂತಹ ದೃಷ್ಟಿಯಿಂದ ಆತ ಆ ರಾಷ್ಟ್ರವನ್ನು ಹಿಡ್ಕೊಂಡಿಲ್ಲ ರಾಷ್ಟ್ರವನ್ನು ಹಿಡ್ಕೊಳ್ಳೋದು ಹಾಗಲ್ಲ ನೀವೇನು ಹಿಡ್ಕೊಳ್ಬೇಕಾಗಿಲ್ಲ ಅದನ್ನು ಹೀಗೆ ಹಿಡ್ಕೊಂಡ್ರು ಕೂಡ ಅದು ಇರೋದಿಲ್ಲ ಒಂದು ನೀವೇ ಇರಲ್ಲ ಇಲ್ಲ ಅದೇ ಇರೋದಿಲ್ಲ ಆಗಿನ ಕಾಲದಲ್ಲಿ ಯಾಕೆಂದ್ರೆ ಪರಸ್ಪರ ಆಕ್ರಮಣಗಳಾಗ್ತಾ ಇತ್ತು ಒಬ್ಬ ರಾಜರು ಇನ್ನೊಬ್ಬರ ರಾಜರ ಮೇಲೆ ಆಕ್ರಮಣ ಮಾಡಿ ಇದನ್ನು ಆಕ್ರಮಿಸ್ಕೊಳ್ತಾ ಇತ್ತು ಇವತ್ತಿರತ್ತೆ ನಾಳೆ ಇರಲ್ಲ ಅಂತ ಇರುತ್ತೆ ಅಂತ ಯಾವ ಗ್ಯಾರಂಟಿ ಇಲ್ಲ ಅಂತಹ ಸನ್ನಿವೇಶಗಳು ಅದೇನೇ ಇದೆ ಆದರೆ ನಿಜವಾಗಿಯೂ ಇಲ್ಲಿ ಇವನು ಮಾಡಬೇಕಾಗಿದ್ದೇನೋ ಆ ಒಂದು ಇಂಪಾರ್ಷಿಯಾಲಿಟಿ ಬೇಕಾಗಿತ್ತು ಆದರೆ ನೋಡಿ ಇವನು ಹಾಕಿದ್ರು ಮಾಮಕಾಹ ಪಾಂಡವಾಹ ಚೈವ ಪಾಂಡವರೂ ಕೂಡ ಕುರುಗಡೆ ಅವರೂ ಕೂಡ ಕುರುವಂಶದವರೇ ಆದರೆ ಇವನಿಲ್ಲಿ ಏನನ್ನು ಹೇಳ್ತಾ ಇದ್ದಾನೆ ಅಂದರೆ ನನ್ನವರು ಮತ್ತು ಪಾಂಡವರು ನನ್ನವರು ಅಂದ್ರೆ ಇವನು ದುರ್ಯೋಧನ ಇತ್ಯಾದಿಗಳು ಕೌರವರು ಅಂತ ಯಾವತ್ತೂ ಅವನು ಉಪಯೋಗಿಸಲಿಲ್ಲ ಕೌರವರು ಅಂತ ಉಪಯೋಗಿಸಿದ್ರೆ ಅಲ್ಲಿ ಪಾಂಡವರು ಬಂದ್ಬಿಟ್ರೆ ಅವರು ಬಂದ್ಬಿಟ್ರೆ ಅವರಿಲ್ಲ ಅವ್ರ ನಮ್ಗೆ ಬೇರೆಯವರು ನಮ್ಮದೇ ಬೇರೆ ಟೀಮು ಅವ್ರದ್ದೇ ಬೇರೆ ಟೀಮು ಆದ್ರಿಂದ ನಮ್ಮವರು ಮತ್ತೆ ಪಾಂಡವರು ಆ ಯುದ್ಧದಲ್ಲಿ ಸೇರಿದವರು ಏನೇನು ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಪುನಃ ಅಂದರೆ ಪುನಃ ಅಲ್ಲಿ ಸಂಧಿ ಮಾಡಿ ಶಾಂತ ಮಾಡಿಕೊಂಡ್ರು ಅಂತ ಒಂದನೇ ಡೌಟ್ ಎರಡನೆಯ ಸಂಶಯ ಏನಂದರೆ ನಮ್ಮ ಸೈನ್ಯ ನೋಡಿ ಅವ್ರೇನಾದರೂ ಓಡಿ ಹೋದ್ರು ಅಂತ ಎರಡನೇ ಸಂಶಯ ಅದಕ್ಕೋಸ್ಕರ ಅತ್ಯಂತ ಆಸಕ್ತಿಯಿಂದ ಇವನು ಯಾವಾಗ ಹತ್ತನೇ ದಿನ ಬಂದನೋ ತನ್ನ ಶರೀರದಿಂದ ಸೂಕ್ಷ್ಮ ಶರೀರದಿಂದ ಬಂದು ಕೇಳ್ತಾನೆ ಏನಾಯಿತು ಏನು ಮಾಡಿದ್ರು ಸ್ವಲ್ಪ ನ್ಯೂಸನ್ನು ಕೊಡು ನನಗೆ ಏನು ಗೊತ್ತಾಗ್ತಾ ಇಲ್ಲ ನನಗೆ ಆಗ ಸಂಜಯ ವಾಚ ಸಂಜೆ ಹೇಳಿದೆ ಅಂದರೆ ನನಗೆ ಇಲ್ಲೇ ಗೊತ್ತಾಯಿತು ಮೋಹ ಇದೆಯಲ್ಲ ಮೋಹ ಆ ಮೋಹ ಅಂತಕ್ಕಂಥದ್ದು ಈ ರಾಜ್ಯವನ್ನು ಆಡ್ತಕ್ಕಂತಹ ಅಥವಾ ಯಾವುದೇ ಸ್ವಧರ್ಮನಿಷ್ಠನಾದಂತಹ ಮನುಷ್ಯನನ್ನು ಭ್ರಷ್ಟನನ್ನಾಗಿ ಮಾಡಿಬಿಡುತ್ತೆ ಭ್ರಷ್ಟತೆ ಭ್ರಷ್ಟತೆ ಅಂದರೆ ಬೇರೆ ಎಲ್ಲೂ ಇಲ್ಲ ಅದು ಆಯಾ ಸ್ವಧರ್ಮವನ್ನು ಮಾಡ್ತಕ್ಕಂತಹ ಮನುಷ್ಯನ ಮನಸ್ಸಿನಲ್ಲೇ ಇದೆ ಅದು ಹೊರಗಡೆ ಎಲ್ಲೂ ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರ ಇರತಕ್ಕಂಥದ್ದೆಲ್ಲ ಮನುಷ್ಯನ ಮನಸ್ಸಿನಲ್ಲಿ ಆಯಾ ಸ್ವಧರ್ಮವನ್ನು ಮಾಡ್ತಕ್ಕಂತಹ ಮನಸ್ಸಿನಲ್ಲಿ ಆವಾಗ ಆ ಸ್ವಧರ್ಮ ಧರ್ಮಕಾರಿ ಆಗುವುದಿಲ್ಲ ಅದು ಕೇವಲ ಲೋಭಕಾರಿ ಆಗುತ್ತೆ ಲೋಭಕಾರಿ ಆ ಲೋಭ ಕಾರ್ಯ ಆದಾಗ ನನ್ನವರು ಬೇರೆಯವರು ನನ್ನ ಆಸ್ತಿ ಬೇರೆಯವರ ಆಸ್ತಿ ಆವಾಗ ಪಂಜಾಬಿ ವೇದಾಂತ ಶುರುವಾಗುತ್ತೆ ನೀನು ನಾನು ಒಂದೇ ಆದ್ರಿಂದ ನಿಮ್ದಲ್ಲ ನಂದೇ ಅಂತ ಹೀಗಾಗಿ ಹೀಗಾಗಿ ಅದನ್ನು ತುಂಬ ಡೇಂಜರಸ್ ವೇದಾಂತ ಈ ಡೇಂಜರಸ್ ವೇದಾಂತ ಇಲ್ಲಿ ಶುರುವಾಗುತ್ತೆ ಈ ಮೊದಲನೇ ಚಾಪ್ಟರ್ ಹೆಸರೇ ಅರ್ಜುನ ವಿಷಾದ ಯೋಗ ಅಂದರೆ ಡೇಂಜರಸ್ ವೇದಾಂತ ಅಂತ ಅರ್ಥ ನೀವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರ ಎಷ್ಟು ಆ ಒಂದು ಇದರಿಂದ ಆರ್ಗ್ಯೂ ಮಾಡ್ತಾನೆ ಅಂತ ಹೇಳಿದ್ರೆ ಪಾಯಿಂಟ್ ಇಟ್ಕೊಂಡು ನೀವು ಧರ್ಮಶಾಸ್ತ್ರದ ಪುಸ್ತಕ ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಬಿಡ್ಬೋದು ಒಂದು ತಪ್ಪಿಲ್ಲ ಇಲ್ಲಿ ಅಂತ ಕೃಷ್ಣನೇ ಕಳ್ಳಾನೆ ಇವನೇ ಬೇಡದಂತೆ ಏನೋ ಮಾಡ್ತಾ ಅಂತ ನಿಮಗೆ ಕೃಷ್ಣನ್ ಮೇಲೆ ಡೌಟ್ ಬರುತ್ತೆ ಅರ್ಜುನನ್ ಮೇಲೆ ಡೌಟ್ ಬರೋದು ಆದರೆ ಯಾವಾಗ ಒಳಗೆ ಈ ಹುಳ ಹೋಗ್ತಿದೆಯೋ ಮೋಹ ಅನ್ನುವಂತಹ ಹುಳ ಫಸ್ಟ್ ಹೊಕ್ಕುತ್ತಲ್ಲ ಅದು ಇನ್ನಿತರ ಹುಳಗಳನ್ನು ಹುಟ್ಟಿಸುತ್ತೆ ಈ ಶಾಸ್ತ್ರಗಳೆಲ್ಲ ಕೇವಲ ಶಬ್ದಗಳಷ್ಟೇ ಅದಲ್ಲ ಇಂಟರ್ಪ್ರೇಟ್ ಮಾಡುವ ಮನಸ್ಸಿನಲ್ಲಿ ನಿಂತ್ಕೊಂಡಿದೆ ಒಂದು ಸೆಂಟೆನ್ಸ್ ಅನ್ನು ತಗೊಂಡು ಹೇಗೆ ಬೇಕಾದರೂ ಹೇಗೆ ತಿರ್ಗ ಸ್ವಲ್ಪ ಕುಶಲತೆ ಇದ್ರೆ ಸಾಕು ನಮಗೂ ಬೇಕಾದಾಗೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಹೋಗ್ಬೋದು अब तुम्बा डेंजरस्त आंजर अंदर नमलने चाप्टरल गे भयंकर स्थितिया युद्ध भयंकरू भयंकरी मोहवन इकू बंत तम स्थिति कृष्ण बंद इख्यवि ಸಾರಥಿಯಾಗಿ ಮುಖ್ಯವಾದಂತಹ ಅವನು ಕೇವಲ ಅರ್ಜುನನಿಗೆ ಮಾತ್ರ ಸಾರಥಿಯಲ್ಲ ನಮ್ಮೆಲ್ಲರ ಸಾರಥಿ ನಮ್ಮೆಲ್ಲರ ಬುದ್ಧಿಯಲ್ಲಿರ್ತಕ್ಕಂತಹ ಸಾರಥಿ ಆ ಕೃಷ್ಣ ಯಾರು ಆ ಪರಮಾತ್ಮನನ್ನೇ ಸಾರಥಿಯಾಗಿ ಮಾಡಿಕೊಂಡಿದ್ದಾರೆಯೋ ಅವರಿಗೆ ತಮ್ಮ ಧರ್ಮ ಅಧರ್ಮಗಳ ಜಿಜ್ಞಾಸೆಯಲ್ಲಿ ಡೌಟ್ ಬಂದಾಗ ಯಾವ ಹೆದರಿಕೆಯೂ ಕೊಡೋದು ಬೇಕಾಗಿದೆ ಅಲ್ಲಿ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಆ ಪರಮಾತ್ಮ ಇದ್ದೇ ಇರ್ತಾನೆ ಅಂತ ಇದು ಸಿಂಬಾಲಿಕ್ ಆಗಿ ನಮಗೆ ಈ ಮೊದಲನೇ ಚಾಪ್ಟರ್ ಗೊತ್ತಾಗುತ್ತೆ ಇದೇ ಈ ಮೋಹ ಅಂತಕ್ಕಂಥದ್ದೇ ಮೋಹದ ವಿಷ ಅಂತಕ್ಕಂಥದ್ದೇ ಈ ಮೊದಲನೆಯ ಅರ್ಜುನ ವಿಷಾದ ಯೋಗ ನೋಡಿ ಅದು ಆಗಿದೆ ವಿಷಾದ ಅರ್ಜುನ ವಿಷಾದ ಯೋಗ ಅದಕ್ಕೆ ಒಂದು ನಾಂದಿ ಹೀಗೆ ಅವನು ಕೇಳಿದಾಗಲೇ ಸಂಜೆಯಿಂದ ಗೊತ್ತಾಯಿತ ಸಂಜೆಯ ಕೃಷ್ಣನ ಸ್ನೇಹಿತ ಅರ್ಜುನನ ಸ್ನೇಹಿತ ಅತ್ಯಂತ ಧರ್ಮಿಷ್ಠ ಸರಿ ಬೈತಾನೋ ಪದೇ ಪದೇ ಬೈತಾ ಇರ್ತಾನೋ ಬಿದುರನೂ ಬೈತಾನೆ ಸಂಜೆಯೂ ಬೈತಾನೆ ನಿನ್ನಿಂದಾಗಲಿ ಈ ರೀತಿ ಆಗ್ತಾ ಇರೋದು ನಿನ್ನ ಮಂಕ್ರ ಸಾಯ್ತಾ ಇರೋದು ನೋಡುವಂತ ಕೊನೆಗೂ ಬೈತಾನೋ ಬಿಡೋದಿಲ್ಲ ಆ ಒಂದು ಆ ಧಾರ್ಮಿಕ ಶಕ್ತಿ ಅವನಲ್ಲಿತ್ತು ಇಲ್ಲದೆ ಇವನು ಯಾರು ತುಂಬ ಸೂತ ಪುತ್ರ ಇವನು ಗಾವಲ್ಗಣನ ಪುತ್ರ ಇವನ ಹೆಸರು ಗಾವಲ್ಗಣಿ ಅಂತ ಗವಲ್ಗಣನ ಪುತ್ರನಾದಂತಹ ಈ ಗಾವಲ್ಗಣಿ ಸೂತನ ಮಗ ಸಂಜಯ ಎಲ್ಲಿ ಆ ಧೃತರಾಷ್ಟ್ರನಿಗೆ ಈ ಸೂತಪುತ್ರ ಉಪದೇಶ ಕೊಡಬೇಕಾದ್ರೆ ಇವನಲ್ಲಿ ಆ ಶಕ್ತಿಯಲ್ಲಿಂದ ಬಂತು वह अडमिस्ट्रेटर्गे रूलर गे क्वश्चनता सरअल कणय्य तपो अंत मुखद करज आ धैर्य आ मोरल करेज, करेज नैतिक शक्ति अब हेतीवल अब हेग बे रहस्य यार यार अद स्वामीजी ಆ ಧರ್ಮಕ್ಕೆ ಯಾವ ರೀತಿಯಲ್ಲಿ ನೀವು ಅಂಟ್ಕೊಳ್ಬೇಕು ಅಂತ ಹೇಳಿದ್ರೆ ನೀವೊಬ್ಬರೇ ಒಂದು ಕಡೆ ಆದರೂ ಪರವಾಗಿಲ್ಲ ಇಡೀ ಜಗತ್ತೇ ಇನ್ನೊಂದು ಕಡೆ ಆದರೂ ಪರವಾಗಿಲ್ಲ ಇಡೀ ಜಗತ್ತು ನಿಮ್ಮನ್ನು ಎದುರಿಸ್ಲಿಕ್ಕೆ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ನಿಂತ್ಕೊಡುತ್ತೆ ಆದ್ರೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಯಾವುದು ಧರ್ಮ ಅಂತಕ್ಕಂಥ ಒಂದೇ ಅಸ್ತ್ರ ಆದ್ರೆ ನಿಮಗೆ ಗೊತ್ತಿಲ್ಲ ಅದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ಅದು ಇರೋದು ಮಾತ್ರ ಹೀಗೇನೆ ಅದು ಹಾಗೆ ಕಾಣೋದಿಲ್ಲ ಶಕ್ತಿಶಾಲಿ ಅಂತ ತೋರಿಸ್ಕೊಡೋದಿಲ್ಲ ಅದು ಅದೇನೋ ಅದರದ್ದು ನೇಚರೇ ಹಾಗೆ ಆದರೆ ನಿಮಗಿಲ್ಲಿ ಒಳಗಡೆ ಅತ್ಯಂತ ಶಕ್ತಿಯನ್ನು ಅದು ಒಳಗಡೆ ಕೊಡುತ್ತೆ ಒಳಗಡೆ ನಿಮ್ಮನ್ನು ಶಕ್ತಿಶಾಲಿಯಾಗಿ ಮಾಡಿ ಅದು ಹೋಗುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಶಕ್ತಿಯನ್ನು ಶಕ್ತಿಶಾಲಿಯನ್ನು ಮಾಡಿಸಲಿಕ್ಕೆ ಅದು ಬಂದಿರೋದು ಧರ್ಮದ ಕೆಲಸವೇ ಅದು ಬೇರೆ ಏನು ಕೆಲಸ ಅಲ್ಲ ಕೊನೆಗೆ ವ್ಯಕ್ತಿಯೇ ಇಂಪಾರ್ಟೆಂಟ್ ಹೊರತು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿಗೆ ಬಂತು व्यक्ति इंपार्टेंट धर्मव इंपार्टंटल आ मेलगढ़ धर्म कारण व्यक्तियों मेलगे एल के आ धर्म कारण व्यक्तियों बीस अ धर्म कारण अभी इंपार्टंट्री संजय हेल्थ संजय उवाचार दृष्टवा पांडवानीकूढ़ दुर्योधनस्त आचार्यं उपसंगम्य राजा वचनं वचनम अब्रवीत आदन विवरता कण्डी कटोते कुर नोड़ राजा धृतराष्ट्र कृष्ट पांडवानीक व्यूढ़ दुर्योधन स्त ಎಲ್ಲ ಸೇರಿದ್ದಾರೆ ಅಂತ ನೀನು ಹೇಳಿದೆಯಲ್ಲ ಅಂತಹ ಸಮಯದಲ್ಲಿ ದುರ್ಯೋಧನ ಏನ್ ಮಾಡ್ದ ನಿನ್ನ ಮಗ ದುರ್ಯೋಧನ ಅಂತ ಹೆಸರು ಕೇಳಿದ ತಕ್ಷಣ ಖುಷಿಯೋ ಖುಷಿ ಅಪ್ಪನಿಗೆ ತನ್ನ ಮಗ ಅದ ಅದು ಇನ್ನೊಂದು ಅಬ್ಜೆಕ್ಟಿವ್ ಬೇರೆ ಸೇರಿಸ್ತಾ ಇದ್ದಾನೆ ರಾಜ ದುರ್ಯೋಧನ ಆಗಲೇ ರಾಜ ಅಂತ ಅಪ್ಪ ಯಾವುದಕ್ಕೂ ಕೆಲಸಕ್ಕೆ ಬಾರ್ದಿದ ರಾಜ ರಾಜಾ ದುರ್ಯೋಧನ ಏನು ಮಾಡ್ದ ದೃಷ್ಟವಾ ಅದು ಪಾಂಡವಾನೀಕ ಪಾಂಡವರ ಸೇನೆಯನ್ನು ನೋಡಿ ವ್ಯೂಹಂ ವ್ಯೂಹಾಕಾರದ ವ್ಯೂಹಾಕಾರದಲ್ಲಿ ಇರತಕ್ಕಂತಹ ಆ ಸೇನೆಯನ್ನ ಪಾಂಡವರ ಆ ಮಹಾಸೇನೆಯನ್ನು ನೋಡಿ ದುರ್ಯೋಧನನ್ನು ಆಚಾರ್ಯಂ ತನ್ನ ಆಚಾರ್ಯರಾದಂತಹ ದ್ರೋಣರನ್ನು ಉಪ ಸಂಗಮ್ಯ ಬಳಿ ಸಾರಿ ವಚನ ಅಬ್ರವೀತ್ फस्टी आदि डा आगे डिस्क आगोगे हिंदे बी भगवदगीता पर्व हिंदे सेनोद्योग पर्व एल सेने बंद नरिय समये यार ऐनोए अली द्रोणर अीष्माषण ಎಲ್ಲ ಬರುತ್ತೆ ಆಮೇಲೆ ಇವರು ಕೂಡ ಪಾಂಡವರು ಕೂಡ ಯುಧಿಷ್ಠಿರನ ಅನುಮತಿಯ ಮೇರೆಗೆ ಅಲ್ಲಿ ವ್ಯೂಹಾಕಾರದಲ್ಲಿ ಸೇನೆಯನ್ನು ತಂದು ನಿಲ್ಲಿಸ್ತಾರೆ ಯಾವ ರೀತಿ ಈ ಸೇನೆ ಇರಬೇಕು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅಂತ ವ್ಯೂಹ ಅಂದರೆ ಅದೊಂದು ರಚನೆ ಯಾವ್ಯಾವ ಸೈನಿಕರನ್ನು ಎಲ್ಲೆಲ್ಲಿ ನಿಲ್ಲಿಸಬೇಕು ಕುದುರೆಗಳು ಎಲ್ಲಿರಬೇಕು ಅವನು ಅಭೇದ್ಯವಾಗಿರಬೇಕು ಆ ಒಳಗಡೆ ಯಾವ ಒಬ್ಬ ರಥಿ ಮಹಾರಥಿ ಅಥವಾ ಅತಿರಥಿ ಇರ್ತಾನೋ ಅವನ್ನ ಹೊಡಿಲಿಕ್ಕೆ ಅವನ್ನು ಎದುರಿಸಲಿಕ್ಕೆ ಶತ್ರು ಸೈನಿಕರಿಗೆ ಆಗಬಾರದು ಅಂತಹ ಒಂದು ಅರೇಂಜ್ಮೆಂಟ್ ಅದರಲ್ಲಿ ಮಹಾಭಾರತದಲ್ಲಿ ನಮಗೆ ಅನೇಕ ವ್ಯೂಹಗಳು ಸಿಗುತ್ತೆ ವಜ್ರವ್ಯೂಹ ವೃಶ್ಚಿಕ ವ್ಯೂಹ ಮಕರ ಅನೇಕ ವ್ಯೂಹಗಳು ಯುದ್ಧದ ಟ್ಯಾಕ್ಟಿಕ್ಸ್ ಅಲ್ಲ ಗೊತ್ತಾಗುತ್ತೆ ಚಕ್ರವ್ಯೂಹ ನಮ್ಗೆ ಗೊತ್ತಿದೆ ಅಲ್ಲಿ ಹಾಗೆ ಬೇರೆ ಬೇರೆ ವ್ಯೂಹಗಳನ್ನು ಕೂಡ ಪಾಂಡವರು ಒಂದಿಷ್ಟು ಒಂದೊಂದು ದಿವಸ ಒಂದೊಂದು ವ್ಯೂಹ ಅಂದರೆ ಕೌರವರು ಇನ್ನೊಂದಿಷ್ಟ ಇನ್ನೊಂದಿಷ್ಟು ವ್ಯೂಹಗಳನ್ನು ರಚಿಸಿ ಅವರ ಚಾಲೆಂಜಿಗೆ ಕರೀತಾರೆ ಹೀಗೆ ಆ ಪದ್ಧತಿ ಇತ್ತು ಇಲ್ಲಿ ಮೊಟ್ಟ ಆ ಯುದ್ಧದಲ್ಲಿ ಯುದಿಷ್ಠಿರ ಪಾಂಡವರ ಕಡೆಯಿಂದ ವ್ಯೂಹವ ವ್ಯೂಹವನ್ನು ರಚಿಸಿ ತನ್ನ ಸೇನೆಯ ವ್ಯೂಹವನ್ನು ರಚಿಸಿ ಅಲ್ಲಿ ದೃಷ್ಟದ್ಯುಮ್ನನ್ನು ದೃಪದ ಪುತ್ರ ತನ್ನ ಸೇನಾ ನಾಯಕನನ್ನಾಗಿ ದಂಡನಾಯಕನನ್ನಾಗಿ ಅಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದಾನೆ ಅದನ್ನು ನೋಡಿದ ದುರ್ಯೋಧನ ನೋಡಿದ ಅವನು ನೋಡಿದ ತಕ್ಷಣ ಆ ಒಳಗೆ ಒಂದು ರೀತಿಯ ಏಕೋ ಪುಕ ಪುಕ ಪುಕ ಪುಕ ಅಂತ ಇದೆ ಅದು ಏ ಏನದು ಅದು ಯಾವ ಭಯ ಅವ್ಯಕ್ತವಾದಂಥ ಭಯ ಅವನ ಮುಂದಿನ ಮಾತುಗಳಲ್ಲಿ ಅದು ನಮ್ಗೆ ಗೊತ್ತಾಗುತ್ತೆ ಎಂತಹ ಭಯ ಇದೆ ಅಂತ ಹುದುಗಿದೆ ಅದು ದ್ರೋಣಾಚಾರ್ಯರ ಹತ್ರನೇ ತಮಾಷೆ ಏನು ಅಂತ ಹೇಳಿದ್ರೆ ಭೀಷ್ಮರು ಇವರ ಒಂದು ಮಹಾ ಮಹಾ ಮಹಾದಂಡನಾಯಕ ಇವನ ಸೇನೆಗೆ ಒಂದೊಂದು ಅಕ್ಷೋಹಿಣಿಗೆ ಒಬ್ಬೊಬ್ಬರು ದಂಡನಾಯಕರಿದ್ದರು ಆದರೂ ಕೂಡ ಎಲ್ಲ ದಂಡನಾಯಕರಿಗೂ ಮಹಾ ಸೇನಾಧಿಪತಿ ಭೀಷ್ಮ ಅವನನ್ನಿ ಅವನನ್ನೇ ಅಲ್ಲಿ ಆಯ್ಕೆ ಮಾಡಿದರು ಭೀಷ್ಮನವರು ಅವರ ಹತ್ರ ಇವನು ಹೋಗಲಿಲ್ಲ ದುರ್ಯೋಧನ ಮೊದಲು ಬಂದ ತನ್ನ ಆಚಾರ್ಯರತ್ರ ಅವನಿಗೆ ಗೊತ್ತಿದೆ ಭೀಷ್ಮಾಚಾರ್ಯರು ಒಳವಳಗೇನೆ ಪಾಂಡವರ ಪಕ್ಷಪಾತಿ ಪಾಂಡವರ ಪಕ್ಷಪಾತಿ ಇದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಈ ಯುದ್ಧಕ್ಕೆ ಮುಂಚೆ ಇಲ್ಲಿ ಏನಾಗುತ್ತೆ ಅಂದರೆ ಬರುತ್ತೆ ಮುಂದೆ ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಯುಧಿಷ್ಠಿರ ಏನು ಯುದ್ಧ ಶುರುವಾಗಬೇಕು ಆಗ ಯುಧಿಷ್ಠಿರ ತನ್ನ ಶಸ್ತ್ರಗಳನ್ನೆಲ್ಲ ಕೆಳಗಡೆ ಇಟ್ಟುಬಿಟ್ಟು ಕೈಯನ್ನು ಹೀಗೆ ಮೇಲ್ಗಡೆ ಮಾಡಿಕೊಂಡು ಕೌರವರ ಸೇನೆ ಅಂತ ಹೋಗ್ತಾ ಇದ್ದಾನೆ ತಾಕ್ಷಣ ಕೌರವ ಸೇನೆಯಲ್ಲಿ ಎಲ್ಲ ಹರ್ಷೋದ್ಗಾರ ಎಲ್ಲರಿಗೂ ಖುಷಿ ಆಯ್ತು ಇನ್ನೇನು ನಾವು ಇಲ್ಲಿ ಬಂದಿರೋ ಕೆಲಸ ನಮ್ದಾಯಿತು ಯಾವ ಯುದ್ಧವನ್ನು ಮಾಡದೆ ನಮಗೆ ಇಲ್ಲಿ ವಿಜಯ ಸಿಕ್ಬಿಟ್ಟಿದೆ ಜಯ ನಮ್ದೇನೆ ಇವತ್ತೇ ಚಿನ್ನ ತಟ್ಟೆಯಲ್ಲಿ ನಮ್ಗೆಲ್ಲರಿಗೂ ಒಂದೊಂದು ವಿಜಯ ತಾಂಬೂಲವನ್ನು ಇವ್ ದುರೆಯೋದನ್ನ ಕೊಟ್ಬಿಟ್ಟು ನಮ್ಗೆ ಒಂದೊಂದು ರಾಜ್ಯವನ್ನು ಕೊಟ್ಬಿಟ್ಟು ಕಳಿಸ್ತಾನೆ ನಮ್ಮನ್ನೆಲ್ಲ ಭೂರಿ ಆ ಇದಾಗಿ ಮಾಡಿ ಕಳಿಸ್ಬಿಡ್ತಾನೆ ನೀನು ಇವತ್ತೇ ಹೋಗಿ ಹೆಂಡತಿ ಮುಖ ನೋಡ್ಬೋದು ಅಂತ ಎಲ್ಲ ಪ್ಲಾನ್ ಹಾಕ್ತಾ ಇದ್ರು ಅಷ್ಟು ಖುಷಿ ಆಯ್ತು ಅವರು ಇವನು ಹೀಗೆ ಹೋಗ್ತಾ ಇರ್ಬೇಕಂದ್ರೆ ಪಾಂಡವರ ಕರೆಯವರಿಗೆ ಯಾರಿಗೂ ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತ ಎಲ್ರಿಗೂ ಕೂಡ ಆಶ್ಚರ್ಯ ತಲೆ ಕೆಳಗೆ ಹಾಕೊಂಡಿದ್ದಾರೆ ಅಣ್ಣ ಏನ್ ಮಾಡ್ತಾ ಇದ್ದಾನೆ ನಮ್ಮ ನಾಯಕ ಏನ್ ಮಾಡ್ತಾ ಇದ್ದಾನೆ ಇವನ ಪುನಃ ಎಲ್ಲಾದರೂ ಈ ಬುದ್ಧಿಗೇಡಿತನ ಬಂತ ಅತಿಯಾದ ಈ ಧರ್ಮ ಸೇವನೆಯಿಂದ ಅವನಲ್ಲೂ ಕೂಡ ಇದು ಬಂತ ಆ ಹೇಳಿತನ ಬಂತೋ ಅವಿವೇಕತನ ಬಂತೋ ಯಾಕಂದ್ರೆ ತುಂಬಾ ಧರ್ಮ ಗೊತ್ತಿದ್ರು ಕೂಡ ಕೆಲಸಕ್ಕೆ ಅವಿವೇಕ ವರ್ತಿಸೋದಿರುತ್ತೆ ತುಂಬಾ ಗೊತ್ತಿದೆ ಅಂತ ಹಾಗೆ ಇವನಿಗೂ ಎಲ್ಲಾದ್ರೂ ಆಯ್ತು ಏನು ಅಂತ ಇವರಿಗೆ ತಮ್ಮಂದ್ರಿಗೆಲ್ಲ ಸಂಶಯ ದುಃಖ ನಾಚಿಕೆ ಯಾಕೆ ಅವ್ರು ನಗ್ತಾ ಇದ್ದಾರೆ ಎಲ್ಲ ಓಹೋಹೋಹ್ ಅಂತ ನಗ್ ನಗ್ಲಿಕ್ಕೆ ಶುರು ಹೋದ್ರು ಇವರೆಲ್ಲ ಹೋದ್ರು ಅಂತ ಇವ್ರು ಇಷ್ಟೇ ಯಾಕಂದ್ರೆ ಎದುರುಗಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ನೋಡಿದ ತಕ್ಷಣ ಇವ್ರದು ಏಳು ನೋಡ್ದ ಅವನು ಯುದಿಷ್ಠರ ನೋಡ್ದ ಓ ಇನ್ನಾಯ್ತು ಇನ್ನು ಯುದ್ಧ ಮಾಡೋದು ಬೇಡ ಶರಣಾಗೋಣ ಅಂಥೇಳಿ ಅದಾಗಿನ ಪದ್ಧತಿ ಶರಣಾಗುವುದಾದರೆ ಎಲ್ಲ ಶಸ್ತ್ರ ಸನ್ಯಾಸ ಅಂದರೆ ಶಸ್ತ್ರವನ್ನು ಕೆಳಗಡೆ ಇಟ್ಟು ಕೈಯನ್ನು ಹೀಗೆ ಮೇಲುಗಡೆ ಮಾಡ್ಕೊಂಡು ಬರಬೇಕು ಆ ವೈರಿಗಳ ಸೈನ್ಯದ ಹತ್ತಿರ ಅವರ ದಂಡನಾಯಕರ ಹತ್ತಿರ ಬಂದು ಸೊನ್ನೊಪ್ಪಬೇಕು ಯುಧಿಷ್ಠಿರ ಹಾಗೆ ಮಾಡ್ತಾ ಇದ್ದಾರೆ ಎಲ್ಲರೂ ಇವರಿಗೆ ಫುಲ್ಲು ಆಶ್ಚರ್ಯ ಆಯಿತು ದುಃಖವೂ ಆಗ್ತಾಯಿದೆ ಆದರೆ ಯುಧಿಷ್ಠಿರ ನೇರವಾಗಿ ಹೋಗಿ ಭೀಷ್ಮರ ಕಾಲಿಗೆ ಬಿದ್ದ ಭೀಷ್ಮರ ಕಾಲಿಗೆ ಬಿದ್ದು ಅದು ಯಾವ ವಿಕಾರವೂ ಇಲ್ಲ ಒಂದು ಮುಖದಲ್ಲಿ ಯಾವುದೇ ರೀತಿಯ ಒಂದು ಅಫೆಕ್ಷನ್ನೂ ಇಲ್ಲ ಮೋಹವೂ ಇಲ್ಲ ಅಥವಾ ದ್ವೇಷವೂ ಇಲ್ಲ ಅವನು ಹೇಳ್ತಾನೆ ಭ್ರೀಷ್ಮಾಚಾರ್ಯರು ನೋಡಿ ನೀವು ಈ ಒಂದು ಕುರುಕುಲಕ್ಕೆ ಪಿತಾಮಹರು ಹಿರಿಯರು ನಾನು ನಿಮ್ಮ ಮೇಲೆ ಯಾವುದೇ ದ್ವೇಷವನ್ನು ಇಟ್ಕೊಂಡು ಈ ಯುದ್ಧವನ್ನು ಬಯಸ್ತಾ ಇಲ್ಲ ಆದರೆ ಕೇವಲ ಧರ್ಮದ ದೃಷ್ಟಿಯಿಂದ ಈ ಯುದ್ಧವನ್ನು ನಾನು ಮಾಡಬೇಕು ಅಂತ ಇದ್ದೇನೆ ನೀವು ದಯವಿಟ್ಟು ಈ ಧರ್ಮ ಕಾರ್ಯಕ್ಕೆ ನನ್ನ ಹರಿಸಿ ಅಂತ ಹೇಳಿ ಅವನು ಅವರ ಪಾದಗಳಿಗೆ ಬಿದ್ದು ಬಿಡ್ತಾನೆ ಈಶ್ವರಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಅವರು ಮೊದಲೇ ಒಳವಳಿಗೆ ಒಂದು ಇತ್ತು ಆ ಒಂದು ಅಫೆಕ್ಷನ್ ಯಾಕಂದ್ರೆ ಈ ಪಾಂಡವರು ಯಾವತ್ತೂ ಈ ಧರ್ಮದ ಪಕ್ಷಪಾತಿಗಳು ಯಾವತ್ತೂ ಆ ಒಂದು ಆ ಧರ್ಮದ ಮರ್ಯಾದೆಯನ್ನ ಎಲ್ಲೆಯನ್ನು ಮೀರುವುದಿಲ್ಲ ಅಂತ ಅವನು ಗೊತ್ತಿತ್ತು ಗಮನಿಸ್ತಾ ಇತ್ತು ಅವನು ಹೇಳಲಿಕ್ಕೆ ಶಕ್ತಿ ಇಲ್ಲದೆ ಹೋಗ್ಬೋದು ಆದರೆ ಗೊತ್ತಿರುತ್ತೆ ಒಳಗೆ ಇದು ಸತ್ಯ ಇದು ಸರಿ ಇದು ತಪ್ಪು ಹೀಗೆ ಆತ ಅಲ್ಲಿ ಅವನನ್ನ ತುಂಬ ಹರಿಸಿ ಹೇಳ್ತಾನೆ ಯುಧಿಷ್ಠಿರ ಒಂದು ವೇಳೆ ನೀನು ಇವತ್ತು ಇಲ್ಲಿ ಬಂದು ನನ್ನ ಆಶೀರ್ವಾದವನ್ನು ಪಡ್ಕೊಳ್ದೆ ಹೋಗಿದಿದ್ರೆ ನಾನು ತಿಳ್ಕೊಳ್ತಿದ್ದೆ ನನ್ನ ತೊಡೆ ಮೇಲೆ ಆಡಿ ಬೆಳೆದಂತಹ ಈ ನನ್ನ ಮೊಮ್ಮಗ ನನ್ನ ಮುಂದೆಯೇ ಶಸ್ತ್ರವನ್ನು ಎತ್ತುವಂತಹ ಧಾರ್ಷ್ಯವನ್ನು ತೋರಿಸಿದ್ನೇ ಅಂತ ನನಗೆ ತುಂಬ ಬೇಜಾರಾಗ್ತಾ ಇತ್ತು ನಿಮಗೆ ಅದು ಅಪಶಪನವಾಗ್ತಾಯಿತ್ತು ಆದರೆ ನಾನೀಗ ಹೇಳ್ತಾ ಇದ್ದೇನೆ ವಿಜಯೀ ವಿಜಯ ನಿಮಗೇ ಆಗಲಿ ಜಯ ನಿಮಗೆ ಇರಲಿ ಅಂತ ಹೇಳ್ತಾರೆ ಸರಿ ಆ ಒಂದು ಆಶೀರ್ವಾದವನ್ನು ಎತ್ಕೊಂಡು ಬಂದ ದ್ರೋಣರಥ ಇಲ್ಲಿ ದ್ರೋಣರಥನೂ ಬಂದು ಆಚಾರ್ಯರ ಮುಂದೆ ತಲೆಬಾಗಿ ಇದು ಮಾಡಿ ನಮಿಸಿ ಅವರ ಆಶೀರ್ವಾದವನ್ನು ಕೇಳಿದಾಗ ಅವರು ಹೇಳ್ಬಿಟ್ಟು ದ್ರೋಣಾಚಾರ್ಯದ ಒಂದಿತ್ತು ಅವ್ರ ಪಕ್ಕದಲ್ಲಿ ನೋಡ್ತಾರೆ ಭೀಷ್ಮಾಚಾರ್ಯರು ಏನ್ ಹೇಳ್ತಾರೆ ಅಂತ ನೀವು ಮಹಾಭಾರತದಲ್ಲಿ ಎಲ್ಲೇ ಗಮನಿಸಿ ಭೀಷ್ಮರು ಏನನ್ನ ಹೇಳ್ತಾರೋ ದ್ರೋಣದ ತಕ್ಷಣ ಅದನ್ನು ಅನುಮೋದಿಸ್ತಾರೆ ಭೀಷ್ಮಾಚಾರ್ಯರ ಒಂದು ಅವರಿಗೆ ಅಭಿಮಾನ ತುಂಬ ಯಾಕೆ ಅಂದ್ರೆ ದ್ರೋಣರನ್ನ ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರು ಯಾವಾಗ ಅವರು ದೃಪದ ದೃಪದನಿಂದ ಅವಮಾನಿತನಾಗಿ ಬಂದ್ರೂ ಅಲ್ಲಿ ಹುಡ್ಕೊಂಡು ಬರ್ತಾರೆ ಕೃಪನ ಮನೆಗೆ ಬಂದು ಅಲ್ಲಿ ವಾಸವಾಗಿರ್ತಾರೆ ಏನು ಏನ್ ಮಾಡೋದು ಕೆಲಸ ಇಲ್ಲ ಎಲ್ಲ ವಿದ್ಯೆ ಗೊತ್ತಿದೆ ಅವರಿಗೆ ವೇದ ವಿದ್ಯೆ ಗೊತ್ತಿದೆ ಧನುರ್ ವಿದ್ಯೆ ಗೊತ್ತಿದೆ ಎಲ್ಲ ಅಸ್ತ್ರವಿಸ ಗೊತ್ತಿದೆ ಯುದ್ಧ ನೀತಿ ಎಲ್ಲ ಗೊತ್ತಿದೆ ಆದ್ರೆ ಕೆಲಸ ಇಲ್ಲ ಮಗ ನೋಡಿದ್ರೆ ಪಾಪ ಹಿಟ್ಟಿನಿಂದ ಕಲಿಸಿದಂತಹ ನೀರನ್ನು ಕುಡ್ಕೊಂಡು ಅದನ್ನೇ ಹಾಲು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಕ್ಕಪಕ್ಕದ ಮನೆಯವರು ಹಾಸ್ಯ ಮಾಡ್ತಾ ಇದ್ದಾರೆ ಬರುತ್ತೆ ಅಂತ ಇವರಿಗೆ ಒಳಗೆ ಸಂಕಟ ಏನು ಮಾಡೋದು ಅಂತಹ ಸಂದರ್ಭದಲ್ಲಿ ಅವರು ಕೃಪಾ ಹೋಗಿ ಅಲ್ಲಿ ಕೇಳಿದಾಗ ಭೀಷ್ಮಾಚಾರ್ಯರು ತಕ್ಷಣ ಒಪ್ಪಿಕೊಂಡು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಇವರ ಈ ಕುರುಕುಲದ ಪಾಂಡವ ಕೋರವರಿಗೆ ಇದು ಮಾಡಲಿಕ್ಕೆ ಟ್ರೈನಿಂಗ್ ಮಾಡಲಿಕ್ಕೆ ಯುದ್ಧವಿದ್ಯೆ ಇರುತ್ತೆ ಮತ್ತು ವೇದವಿದ್ಯೆ ಇರುತ್ತೆ ಅದರಿಂದ ಆವಾಗಿಂದ ಅಭಿಮಾನ ಹೀಗಾಗಿ ಇಲ್ಲೂ ಕೂಡ ಅವರು ತಕ್ಷಣ ಹೇಳ್ತಾರೆ ನೋಡು ಜಯ ನಿನಗೆ ಅಂತ ನನಗೆ ಗೊತ್ತಿದೆ ನೀನೇನು ಹೆದರಬೇಡ ಕೃಷ್ಣ ನನ್ನ ಪಕ್ಷದಲ್ಲಿ ಇದ್ದಾನೆ ಅದರಿಂದ ಎಲ್ಲಿ ಆ ಕೃಷ್ಣನೇ ಇದ್ದಾನೆಯೋ ಅಲ್ಲಿ ಜಯದ ಕುರಿತಾಗಿ ಯಾವ ಭಯವೂ ಇಲ್ಲ ಕೃಷ್ಣ ಇದ್ದಾನೆ ನಿಮಗೆ ಜಯ ಸಿಗುತ್ತೆ ಧರ್ಮ ನಿಮ್ಮ ಕಡೆಗಿದೆ ಅದರಿಂದ ವಿಜಯರಾಗಲಿ ಅಂತ ಅವರು ಹೇಳ ಇದನ್ನೆಲ್ಲ ಇವೊಂದು ಗಮನಿಸ್ತಾ ಇದ್ದ ದುರ್ಯೋದಕ್ಕೆ ಒಳಗೆ ಒಳಗೆ ಅವನಿಗೆ ಗುರಿ ಹತ್ಕೊಳ್ತಾ ಇತ್ತು ಯದ ನನ್ನ ಅನ್ನೇ ತಿಂದು ನನ್ನ ಹತ್ರನೇ ಇದ್ಕೊಂಡು ಒಳ ಒಳಗೆ ನನ್ನ ವೈರಿಗಳಿಗೆ ಸಪೋರ್ಟ್ ಮಾಡಿಕೊಂಡು ಅವರೇ ಜಯಗಳಿಸ್ಲಿ ಅಂತ ಹೇಳ್ತಾ ಇದ್ದಾರಲ್ಲ ಇವರಿ ಏನು ಮಾಡೋದು ಒಬ್ಬರು ನನ್ನ ಅಜ್ಜ ಇನ್ನೊಬ್ಬರು ನನ್ನ ಗುರುಗಳು ಅವರು ಬೈವ ಹಾಕು ಇಲ್ಲ ಅಪ್ಪನಿಗಾದರೆ ದಿನ ಬೈತಾ ಇರ್ಬೋದು ಅವನು ಹಾಗೇ ಮಾಡ್ತಿದ್ದ ಅವನು ಏನು ಮಾಡೋದು ಅಂಥೇಳಿ ಅವನಿರಬೇಕಾದ್ರೆ ಮುಂದೆ ಅವನು ಯಾವ ರೀತಿಯಲ್ಲಿ ಅವನು ಹೇಳ್ತಾನೆ ಅನ್ನೋದನ್ನ ಮುಂದಿನ ನಮ್ಮ ಯಾವಾಗ ಇಪ್ಪತ್ತೇಳನೇ ತಾರೀಕಿನ ನಮ್ಮ ಉಪನ್ಯಾಸದಲ್ಲಿ ನಾವು ನೋಡೋಣ ಇಂದೇನಾದರೂ ಒಂದು ಪ್ರಶ್ನೆ ಇದ್ದರೆ ಒಂದು ಐದು ನಿಮಿಷ ಮುಂದಿನ ವಾರ ಇರೋದಿಲ್ಲ ಮುಂದಿನ ಅದನ್ನು ಅನೌನ್ಸ್ ಮಾಡ್ತೀರಾ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಲ್ಲಿ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಕೆಳಗಡೆ ಭವನದಲ್ಲಿ ಹೌದು ಹ್ಞೂ ಆಶ್ರಮದಲ್ಲೂ ಕೂಡ ಕಾರ್ಯಕ್ರಮ ಇರುವುದರಿಂದ ओम शातिशाशा हरि ओम तत्सृष्णापणमस्तू यारो भारतीय आध्यात्मिक समिले इन नोंद